ಕೃತಿರಮಣ ಪ್ರದುಮ್ನ ವಸುದೇವತೆಗಳ ಅಹಂಕಾರತ್ರಯದೊಳು ಚತುರ್ವಿಶತಿ ರೂಪದಿಂದಲಿಿಸುವನು ಹುತವಃ ಅಕ್ಷಾಂತರ್ಗತ ಜಯಪತಿಯು ತಾನೇ ಮೂರಧಿಕ ತ್ರ ಜೀವನ ಪ್ರಕ್ರಿಯಾ ಸಂಧಿ ಅಂತ ಹೇಳುತ್ತಾರೆ ಪಿತೃಗಣಸಿ ಅಂತ ಹೇಳ್ತಾರೆ ಎಲ್ಲ ಒಂದೇ ಅರ್ಥವನ್ನು ಕೊಡತಕ್ಕಂತಹ ಶಬ್ದಗಳು ಇವತ್ತು ಏಕಾದಶಿ ಶ್ರಾದ್ದ ಒಟ್ಟಿಗೆ ಬಂದು ಬಿಟ್ಟಿದೆ ಶ್ರಾದ್ದ ಮಾಡಬೇಕಾದ ವಿಧಿಯನ್ನು ಅದರ ಬಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಮಗೆ ಈ ಸಂಧಿಯಲ್ಲಿ ದಾಸರು ವಿವರಿಸುತ್ತಾರೆ ಅವಶ್ಯ ಮಾಡಬೇಕಾಗಿರತಕ್ಕಂತಹ ಕರ್ತವ್ಯಗಳಲ್ಲಿ ಶ್ರಾದ್ದು ಯಾಕೆ ಮುಖ್ಯ ಅಂತಂದ್ರೆ ನಮಗೆ ನಮ್ಮ ಮಕ್ಕಳು ಮಾಡಬೇಕಲ್ಲ ಅದಕ್ಕೆ ನಾವು ಅಪ್ಪನಿಗೆ ಮಾಡುವ ಅಂತ ಹೀಗೆ ಒಂದು ದುರ್ಬುದ್ದಿ ನಮ್ಮಲ್ಲಿ ತುಂಬಿಕೊಂಡಿದೆ ನಮ್ಮ ಮಕ್ಕಳು ಎಂತ ಮಾಡ್ತಾರೆ ಬಿಡ್ತಾರೆ ಅಂತ ನಮಗೇನು ಗೊತ್ತು ಶ್ರಾದ್ದ ಅದಕ್ಕೆ ಹೆಸರೇ ಹೇಳುವ ಹಾಗೆ ಶ್ರದ್ಧೆಯಿಂದ ಮಾಡುವಂತಹದ್ದು ಶ್ರಾದ್ದು ಹಾಗೆ ಅಂತ ಪೂಜೆ ಜಪ ಇದನ್ನು ಅಂತ ಹೇಳುವುದಿಲ್ಲ ನಾವು ಯಾಕೆ ಅದಕ್ಕೆ ಶ್ರದ್ಧೆ ಬೇಕಲ್ಲ ಶ್ರದ್ಧೆ ಇಲ್ಲದೆ ಜಪ ಮಾಡಿದರೆ ಶ್ರದ್ಧೆ ಇಲ್ಲದೆ ಪೂಜೆ ಮಾಡಿದರೆ ಏನು ಫಲ ಅದನ್ನು ಶ್ರಾದ್ದ ಅಂತ ಕರೆಯುವುದಿಲ್ಲ ಇದನ್ನು ಮಾತ್ರ ನಾವು ಶ್ರಾದ್ದ ಅಂತ ಕರೀತೇವೆ ಯಾಕೆಂದ್ರೆ ನಮಗೆ ಕಣ್ಣಿಗೆ ಕಾಣದಿದ್ದವರು, ಇದ್ದವರು ನಮ್ಮನ್ನು ಬಿಟ್ಟು ಹೋದವರು ಶರೀರವನ್ನೇ ಸುಟ್ಟು ಬೂದಿ ಮಾಡಿದ್ದೇವೆ ಅಂಥವರಲ್ಲಿ ಶ್ರದ್ಧೆ ಬರುವುದು ಬಹಳ ಕಷ್ಟ ನೋಡಿ ಆಸ್ತಿ ಪಾಸ್ತಿ ಇರುವಷ್ಟು ಕಾಲ ಏನಿದ್ರೂ ಶ್ರದ್ಧೆ ನಂಬಿಕೆ ವಿಶ್ವಾಸಗಳು ಎಲ್ಲ ಹೋಯಿತು ಕೊಟ್ಟಾಯಿತು ಇನ್ನೆಂಥದವರು ಹಂಗು ಅಂತ ನಾವು ಕೈಬಿಟ್ಟು ಬಿಡುವಂತಹದ್ದು ಒಂದು ರೀತಿಯಲ್ಲಿ ಅವರ ಬಗ್ಗೆ ನಾಸ್ತಿಕ ಬುದ್ಧಿ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಶ್ರದ್ಧೆಯೇ ಅದಕ್ಕೆ ಮುಖ್ಯ ಅದು ಬಿಟ್ಟರೆ ಮತ್ತೆಂಥದೂ ಇಲ್ಲ ಕೊಡುವುದು ಒಂದಿಷ್ಟು ನೀರು ಒಂದಿಷ್ಟು ಎಳ್ಳು ಅದಲ್ಲ ಅದರ ಹಿನ್ನೆಲೆಯಲ್ಲಿ ಇರುವಂತಹದು ಶ್ರದ್ಧೆ ನಂಬಿಕೆ ಈ ರಾಮದೇವರು ಕಾಡಲ್ಲಿರುವಾಗ ಭರತ ಬಂದವ ಹೇಳ್ತಾನೆ ಅಪ್ಪ ತತ್ರು ಏನು ಸುದ್ದಿ ಅಂತ ಕೇಳಿದಾಗ ಅಪ್ಪ ಹೇಗಿದ್ದಾರೆ ಅಂತಂದ್ರೆ ಅಪ್ಪ ಅಪ್ಪ ಸಿಲುಕಿ ಬಿಟ್ಟಿದ್ದಾರೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾನೆ ಭರತ ಅವಾಗ ನಮ್ಮ ರಾಮದೇವರು ಅಳುವ ನಾಟಕ ಮಾಡುತ್ತಾರೆ ನಮ್ಮ ನಾಟಕ ಮಾಡಿ ಕೊನೆಗೆ ಒಂದು ಪಿಂಡ ಇಡಬೇಕು ಶ್ರಾದ್ದ ಮಾಡಬೇಕು ಅಂತ ಶ್ರಾದ್ದ ಮಾಡಬೇಕು ಅಂತ ಹೇಳಿದಾಗ ಹ್ಯಾಂಗೆ ಶ್ರಾದ್ದ ಮಾಡೋದು ಅಂತ ಒಂದು ಪ್ರಶ್ನೆ ಬಂತು ಅಲ್ಲಿ ಅನ್ನ ಇಲ್ಲ ಎಂತದಿಲ್ಲ ಕೊನೆಗೆ ಅಲ್ಲಿಯೇ ಇಂಗುದಿ ಅಂತ ಆ ಮರ ಅದರ ಹಿಟ್ಟು ತಂದು ಅದನ್ನ ನೀರಲ್ಲಿ ಕರಸಿ ಪಿಂಡ ಇಡ್ತಾರೆ ಅಲ್ಲ ಇದು ವಿಹಿತನೋ ಅಂತ ಪುರೋಹಿತರು ಕೇಳಿದರು ಆಗ ದೇವರು ವ್ಯಾಖ್ಯಾನ ಮಾಡ್ತಾರೆ ಅದನ್ನ ಪುರುಷೋ ತದನ್ನ ತಸ್ಯ ದೇವತಾ ಅಂತ ನಮ್ಮ ದೇವತೆಗಳಿಗೆ ಇದೇ ಅನ್ನ ಅಂತೇನು ಹೇಳಲಿಕ್ಕಾಗುವುದಿಲ್ಲ ಯದನ್ನ ಪುರುಷೋ ಬಹುದು ತದನ್ನ ತಸ್ಯ ದೇವತಾ ಅಂತ ಯಾರಿಗೆ ಯಾವುದು ಅನ್ನ ಆ ದೇವತೆಗಳಿಗೆ ಅದೇ ಅನ್ನ ಅಂತ ಅದೇ ನೈವೇದ್ಯ ಅಂತ ನಾವು ತಿನ್ನದಕ್ಕಿಂತ ಹೆಚ್ಚಿನದ್ದನ್ನು ಅವರ ಅಪೇಕ್ಷೆ ನಮಗೆ ಯಾವುದು ಅದು ಈಗ ವಿರುದ್ಧ ನಮಗೆ ಇಲ್ಲಿ ಅನ್ನ ಅಂದ್ರೆ ಬಾರಿ ಮುಸುರೆ ಅನ್ನ ಅಂದ್ರೆ ಆಗುವುದಿಲ್ಲ ಅನ್ನ ಅಂದ್ರೆ ಮುಸುರೆ ಏಕಾದಶಿ ಅನ್ನ ಮುಟ್ಟಬಾರದು ಚಪಾತಿ ಎಲ್ಲ ತಿನ್ನಬಹುದು ಉತ್ತರ ಭಾರತಕ್ಕೆ ಹೋಗಿ ಅವರು ಏಕಾದಶಿ ಮಾಡ್ತಾರೆ ಅವ್ರು ಹೇಳ್ತಾರೆ ಏ ಚಪಾತಿ ಏಕಾದಶಿ ತಿಂದು ತಿನ್ನಬಾರದು ಅನ್ನ ತಿನ್ನಬಹುದು ಅಂತ ಯಾಕಂದ್ರೆ ಅವ್ರ ಅನ್ನ ನಿತ್ಯ ಮುಟ್ಟುವುದೇ ಇಲ್ಲ ಚಪಾತಿ ಇದನ್ನೇ ತಿನ್ನುವರು ಹಾಗಾಗಿ ಅವರಿಗೆ ಮುಖ್ಯವಾದ ಅನ್ನ ಚಪಾತಿ ಅವರಿಗೆ ಹಾಗಾಗಿ ಏಕಾದಶಿ ದಿವಸ ಚಪಾತಿ ಆಗುವುದಿಲ್ಲ ಅವರಿಗೆ ಅವರಿಗೆ ಅನ್ನ ತಿನ್ನಬಹುದು ಅದಕ್ಕೊಂದು ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು ದಕ್ಷಿಣ ಭಾರತವರು ಹದಿನೈದು ದಿವಸಕ್ಕೆ ಒಂದ್ಸಲ ಏಕಾದಿಶಿ ದಿವಸ ಉತ್ತರ ಭಾರತಕ್ಕೆ ಹೋಗುದು ಅಲ್ಲಿವರು ಒಂದು ತಿಲ್ಲಿ ಬಂದರೆ ಹದಿನೈದು ದಿವಸ ಬರ್ತಿ ಅಂತದಕ್ಕೆ ವ್ಯಾಖ್ಯಾನ ಅಲ್ಲ ತಿನ್ನಲೇಬಾರದು ಶುದ್ಧ ಉಪವಾಸ ಮಾಡಬೇಕಾದ್ದು ಸುಮ್ಮನೆ ಉದಾಹರಣೆಗೆ ಹೇಳಿದೆ ಅಷ್ಟೇ ಯದನ್ನ ಪುರುಷಬಹುದು ತಸ್ಯ ದೇವತಾ ಅಂತ ಯಾರಿಗೆ ಯಾವುದು ಅನ್ನ ಆ ದೇವತೆಗೆ ಅದೇ ಸಮರ್ಪಣೆ ಮಾಡಬೇಕಾದ್ದು ತದನ್ನಾಹ ತಸ್ಯ ದೇವತಾಹ ಅಂತ ಯಾವುದು ನಾವು ತಿನ್ನುವ ಭೋಜ್ಯವಾದ ಇಷ್ಟವಾದ ವಸ್ತುವು ಅದನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಾದ್ದು ಅಂತ ಅದಕ್ಕೆ ರಾಮಚಂದ್ರ ಅಲ್ಲಿರ್ತಕ್ಕಂಥ ಹಿಟ್ಟಿನಿಂದ ಪಿಂಡ ಮಾಡಿ ದೇವ ಅಪ್ಪನಿಗೆ ಕೊಟ್ಟ ಪಿಂಡ ಪ್ರದಾನ ಮಾಡಿದ ಅಂತ ರಾಮಾಯಣ ಹೇಳುತ್ತೆ ಅಂತೂ ಶ್ರಾದ್ದ ಹಾಕದೇ ಇರಬೇಡಿ ನಮ್ಮಲ್ಲಿ ಏನ್ರಿ ನಾವು ಟೂರಲ್ಲಿ ಇರ್ತೇವ್ರಿ ನಾವೆಂತ ಮಾಡೋದು ಪಿಂಡ ಹೇಗೆ ಹಾಕೋದು ಈ ತಲಾ ಎಲ್ಲ ಅಷ್ಟೇ ಅಷ್ಟೇ ಸಂಕಲ್ಪ ಅಷ್ಟೇ ಎಲ್ಲ ನೀವೇ ಮಾಡಿ ಮುಗಿಸಿಬೇಡಿ ಅಂತ ಹಾಗಾಗುದಿಲ್ಲ ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಯದನ್ನ ಪುರುಷಬಹುದು ತಸ್ಯ ದೇವತಾ ನಾವು ಉಪವಾಸ ಕೊಡುವುದಿಲ್ಲ ಅದರಿಂದ ಪಿತೃಗಳಿಗೂ ಉಪವಾಸ ಹಾಕಬೇಡಿ ಯಾಕಂದ್ರೆ ಪಿತೃಗಳಿಗೆ ಮತ್ತೇನು ನಿತ್ಯ ಬಂದು ನಮ್ಮ ಹತ್ರ ಕೇಳೋದಿಲ್ಲ ಕೇಳುವುದು ವರ್ಷಕ್ಕೆ ಒಂದು ದಿವಸ ಕೊಡ್ಲಿಲ್ಲ ಅಂದ್ರೆ ಹೇಗೆ ವರ್ಷಕ್ಕೆ ಒಂದು ಸಲ ಕೊಡಬೇಕಂತ ಅದು ಪುತ್ರ ಎಂಬ ಶಬ್ದಕ್ಕೆ ಸಾರ್ಥಕ್ಕೆ ಬರುದೇ ಹಾಗೆ ಅಂತೆ ಯಾವಾಗ ಅಂತಂದ್ರೆ ಪ್ರತ್ಯರ್ಧಂ ಭೂರಿಭೋಜನಾಥ ಗಯಾಯಾಮ ಪಿಂಡದಾನಾಚ್ಛ ಅದು ಜೀವತೋ ವಾಕ್ಯಕರಣ ಬದುಕಿರುವಾಗ ಅಪ್ಪ ಹೇಳಿದ ಮಾತನ್ನು ಅಕ್ಷರಶಃ ಪರಿಪಾಲನೆ ಮಾಡಬೇಕಂತೆ ಜೀವತೋ ವಾಕ್ಯಕರಣ ನಮ್ಮಲ್ಲಿ ಕೆಲವರಿಗೆ ಅಪ್ಪನ ಮೇಲೆ ಭಾರೀ ಭಕ್ತಿ ಸತ್ತ ಮೇಲೆ ಬದುಕಿರುವಷ್ಟು ಕಾಲ ಉಪದ್ರನೇ ಕೊಟ್ಟದ್ದು ಅಪ್ಪ ಯಾವಾಗ ಲಗಾಡಿ ಹೋಗ್ತಾನೆ ಅಂತಲೇ ಕಾಯ್ತಾ ಇದ್ದತ್ತು ಹೇಗಿದ್ರು ಅವನು ಹೇಳಿದ ಮಾತನ್ನು ಕೇಳಿಸದೆ ಟೆನ್ಷನ್ ಹುಟ್ಟಿಸಿ ಪಾಪ ಅದರಲ್ಲೇ ಸತ್ತ ಸತ್ತ ಮೇಲೆ ಭಾರೀ ಪಿಂಡಪ್ರಧಾನ ಭಾರೀ ವೈಭವ ಅದಾಗುವುದಿಲ್ಲ ಅಂತ ಹೇಳಿದರು ಜೀವತೋ ವಾಕ್ಯಕರಣಾತ್ ಕೆಲವರು ಇರ್ತಾರೆ ಅಪ್ಪ ಬದುಕಿರುವಷ್ಟು ಕಾಲ ಭಾರೀ ಅನುಸರಣೆ ಮಾಡಿಕೊಂಡಿದ್ದಾನೆ ಭಾರಿ ಅಪ್ಪ ಎಲ್ಲಿ ಹೋದರೂ ನೆರಳಿನಾಗೆ ಅಪ್ಪನಿಗೂ ಭಾರಿ ಖುಷಿ ಯಾಕೆಂದ್ರೆ ವಿಲ್ ಬರೆದಿಡ್ಬೇಕಲ್ಲ ಅವನ ಹೆಸರಲ್ಲಿ ಅದಕ್ಕೆ ಹೆಂತ ಎರಡನ್ನೂ ಮೀರಿ ಹೇಳಿದ್ರು ಜೀವತೋ ವಾಕ್ಯಕರಣಾತ್ ಪ್ರತ್ಯಂ ಭೂರಿ ಭೋಜನಾಥ್ ಗಯಾಯಾಮ್ ಪಿಂಡದಾನಾಚ ತ್ರಿವಿ ಪುತ್ರ ಪುತ್ರತಾ ಅಂತ ಮೂರು ಮೆಟ್ಲು ಏರಿದಾಗ ಅಂತ ಒಂದು ಅಪ್ಪ ಅಮ್ಮ ಬದುಕಿರುವಷ್ಟು ಕಾಲ ಅವರ ವಾಕ್ಯವನ್ನು ಅಕ್ಷರಶಃ ಪರಿಪಾಲನೆ ಮಾಡಬೇಕು ಅಕ್ಷರಶಃ ಅಂತಂದ್ರೆ ಮತ್ತೆ ಅದಕ್ಕೆ ಸ್ವಲ್ಪ ಶರ ಹಾಕಬೇಕು ಏಕಾದಶಿ ಉಪವಾಸ ಮಾಡಬೇಡ ಅಂದರೆ ಅದನ್ನು ಕೇಳದೆ ಅಂತ ಸಂಧ್ಯಾ ಮಾಡಬೇಡ ಅಂತ ಹೇಳಿದ್ರೆ ಅದನ್ನು ಚೂರು ಕೇಳದೆ ಅಂತ ಸೇರಿಸಿಕೊಳ್ಳಬೇಕು ಯಾಕೆಂತಂದ್ರೆ ಅಪ್ಪ ಅಂದರೆ ಅಪ್ಪನ ಒಳಗಿದ್ದ ದೇವರ ಮಾತನ್ನು ನಾವು ಅಕ್ಷರಶಃ ಪರಿಪಾಲನೆ ಮಾಡಬೇಕು ಅಂತ ವಿಧಿ ನಿಷೇಧಕ್ಕೆ ವಿರುದ್ಧವಾಗಿ ಹೇಳಿದರೆ ಅದಕ್ಕೆ ಮಹತ್ವ ಇಲ್ಲ ಹೀಗೆ ಜೀವತೋ ವಾಕ್ಯಕರಣಾತ್ ಪ್ರತ್ಯಂ ಭೂರಿ ಭೋಜನಾಥ್ ವರ್ಷಕ್ಕೆ ಒಂದು ಸಲ ಭೂರಿ ಭೋಜನಾಥ್ ಸಮೃದ್ಧವಾದ ಅನ್ನದಾನ ಆ ಶಬಾಕೇವ್ಯ ಆ ದಿವಸ ಅಳಬಾರದು ಅಯ್ಯೋ ಅಡಿಗೆವರತ್ರ ಹೇಳಿದ್ದೆ ಮಾರ್ರೆ ನಾನು ಇಪ್ಪತ್ತೈದು ಜನರಿಗೆ ಮಾಡಿದರೆ ಸಾಕು ಅಂತ ಅವ್ರು ಇನ್ನೂರೈವತ್ತು ಜನರಿಗೆ ಮಾಡಿಟ್ಟಿದ್ದಾರೆ ಯಾರು ತಿನ್ನುವುದು ಅಂತ ಅಳಬೇಡಿ ಇತ್ತು ಎಲ್ಲಿವರೆಗೆ ಎಷ್ಟು ಜನ ಹಸಿತವರಿದ್ದಾರೆ ಅಲ್ಲಿ ತನಕ ಪ್ರತ್ಯಬ್ಧ ಭೂರಿ ಭೋಜನಾಥ್ ಭೂರಿ ಅಂತ ಅದಕ್ಕೆ ಹೆಸರು ಯಾರು ಅನ್ನ ಅಪೇಕ್ಷೆ ಪಡ್ತಾರೆ ಅವರಿಗೆಲ್ಲ ಅನ್ನದಾನ ಮಾಡಬೇಕಂತೆ ಭೂರಿ ಭೋಜನಾಥ ಮತ್ತೆ ಗಯಾ ಯಾ ಪಿಂಡದಾನ ಅಜ್ಜ ಗಯಾ ಅಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಪಿಂಡ ಪ್ರದಾನ ಮಾಡುವುದರ ಮೂಲಕ ಪುತ್ರತ್ವವನ್ನು ಅರ್ಥಕ್ಯಪಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ ಅಂದ್ರೆ ಪಿಂಡ ಪ್ರದಾನ ಅದು ಮುಖ್ಯವಾದ್ದು ಪಿತೃಋಣ ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಿತ್ಯ ತರ್ಪಣ ತಿಲದರ್ ಅಥವಾ ನೈಋತ್ತಿಕದಲ್ಲಿ ತಿಲದರ್ಪಣ ಹೀಗೆಲ್ಲ ಕೊಟ್ಟು ಪಿತೃಗಳನ್ನು ಚಿತ್ರದೇವತೆಗಳನ್ನು ಸಂತೋಷಪಡಿಸಬೇಕು ಅಂತ ಈ ರಾಮಾಯಣದಲ್ಲಿಯೇ ಮಾತು ಅದು ಭಾರದ್ವಾಜ ಋಷಿಗಳೆಲ್ಲ ಸೇರಿ ರಾಮನ ಜೊತೆಗೆ ಚರ್ಚೆ ಮಾಡುವಂತಹ ಒಂದು ಸಂದರ್ಭ ಒಂದು ರೋಚಕವಾದ ಸಂದರ್ಭ ಅದು ಭರತ ಹೋಗುವಾಗ ಇಡೀ ಅಯೋಧ್ಯೆಯನ್ನು ಕರ್ಕೊಂಡು ಹೋಗಿದ್ದಾನೆ ವಕೀಲರೆಲ್ಲ ಬೇಕು ಅಂತ ಈ ವಸಿಷ್ಠ ಇವರೆಲ್ಲ ಬೌದ್ಧಿಕ ಮಂತ್ರಿಗಳನ್ನೆಲ್ಲ ಸೇರಿಸಿಕೊಂಡು ಹೋಗಿದ್ದಾನೆ ಹೋಗಿ ರಾಮನನ್ನು ಕರ್ಕೊಂಡು ಬರಬೇಕಲ್ಲ ಅಂದರೆ ಗೊತ್ತವರಿಗೆ ರಾಮನ ಸ್ವಭಾವ ಚಿಕ್ಕಂದಿನಿಂದ ಅವರು ಅಧ್ಯಯನ ಮಾಡಿದವರು ಒಂದು ಹೆಜ್ಜೆ ಇಟ್ಟರೆ ಮತ್ತೆ ಹಿಂದೆ ಇಡುವಂಥ ಸಂದರ್ಭನೇ ಇಲ್ಲ ಅಂತ ಹಾಗಾಗಿ ಒಪ್ಪಿಸಬೇಕು ಭರತನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಭರತ ಅವನು ಸ್ವಲ್ಪ ಭರತ ಹೆಸರಿದ್ದರೂ ಇಳಿತನೇ ಜಾಸ್ತಿ ಅವ ಹಾಗಾಗಿ ಅವನ ಭಕ್ತಿಯಿಂದ ತುಂಬಿದವ ರಾಮನ ಮೇಲೆ ಅವನಿಗೆ ಮಾತಾಡಲಿಕ್ಕಾಗೋದಿಲ್ಲ ಅವರಿಗೆ ಪೋಷಕರಾಗಿ ನಾವು ನಿಲ್ಲಬೇಕು ಅಂತ ಹೋದವರು ಅಲ್ಲಿ ರಾಮಚಂದ್ರ ಹೇಳ್ತಾನೆ ಅದೆಲ್ಲ ಆಗುದಿಲ್ಲ ಬರ್ಲಿಕ್ಕೆ ಅಪ್ಪನ ಮಾತು ಅಂತ ಹೇಳಿ ನೋಡಿ ನಾನು ಅಪ್ಪನ ಮೇಲೆ ಭಾರಿ ಶ್ರದ್ಧೆ ಎಲ್ಲ ಹೇಳ್ತಾನೆ ಅದರಿಂದ ಅವನಿಗೆ ಪಿಂಡ ಪ್ರದಾನ ಮಾಡಿದ್ದು ಇಲ್ಲಿಯೂ ಕೂಡ ಭಾರಿ ಶ್ರದ್ಧೆ ಭಾರಿ ಭಕ್ತಿ ಬರಲಿಕ್ಕೆ ಆಗುದಿಲ್ಲ ಅಂತೆಲ್ಲ ಮಾತುಹತೆ ಬಂದಾಗ ಜಾಬಾರಿ ಮುಂತವರೆಲ್ಲ ರಾಮನ ಮುಂದೆ ಸಮರ್ಥನೆ ಮಾಡ್ತಾರೆ ವಕೀಲರು ಹೇಗಿರ್ತಾರೆ ಅಂತ ನಾವು ರಾಮಾಯಣದಲ್ಲಿ ನೋಡಬೇಕಾದ್ರು ಅವ್ರು ಹೇಗೆ ಬೇಕಾದ್ರೂ ನಾಲಗೇ ತಿರುಗುತ್ತೆ ಅವ್ರದ್ದು ಅವ್ರು ಏನು ಹೇಳ್ತಾರೆ ಅಂದರೆ ರಾಮಚಂದ್ರ ಪಿಂಡ ಇಟ್ಟದ್ದು ಯಾಕೆ ಅಲ್ಲಿಂದ ಶುರು ಮಾಡ್ತಾರೆ ರಾಮನ ಹತ್ರ ಶ್ರಾದ್ದ ಮಾಡಿದ್ದು ಯಾಕೆ ಅದು ನಾಸ್ತಿವಾದ ಅಂದರೆ ನಾಸ್ತಿವಾದ ಏನು ಅಂತಂದರೆ ಪಿಂಡ ಇಡೋದ್ರಿಂದ ಏನು ಲಾಭ ಪಿತೃಗಳಿಗೆ ಸಂತೋಷ ಆಗುತ್ತೆ ಪಿತೃಗಳು ಸತ್ವಾದ್ರಲ್ಲ ಇನ್ನೇನು ಪಿಂಡ ಪ್ರಧಾನ ಅದಕ್ಕೆ ಹೇಳಿದ್ರು ನಾವು ಇಲ್ಲಿ ಪಿಂಡ ಇಟ್ಟರೆ ಅದು ಪಿತೃಗಳಿಗೆ ಹೋಗಿ ಮುಟ್ಟುತ್ತೆ ಹೌದಾ ಅಲ್ಲ ಪಿತೃಗಳು ಮೇಲಿರ್ತಾರೆ ನಾವು ಪಿಂಡ ಇಡುದು ಕೆಳಗೆ ಮೇಲೆ ಹೋಗುತ್ತಾ ಹೋಗುತ್ತೆ ಇಲ್ಲಿ ಪಿಂಡ ಇಟ್ಟರೆ ಮೇಲಕ್ಕೆ ಹೋಗುತ್ತೆ ಲಿಫ್ಟ್ ಅಲ್ಲಿ ಮೇಲಕ್ಕೆ ಹಾಕುತ್ತೆ ಹಾಗಾದ್ರೆ ಅವ್ರು ಹೇಳ್ತಾರೆ ಎಷ್ಟು ಹೇಳ್ತಾರೆ ಅಂತಂದ್ರೆ ಒಂದು ಕೆಲಸ ಮಾಡುವ ಹಾಗಾದ್ರೆ ಈ ಐದನೇ ಉಪ್ಪರಿಗೆ ಇರ್ತಾರಲ್ಲ ಕೆಲಸ ಮಾಡಿಕೊಂಡು ಅಲ್ಲಿರ್ತಾರೆ ಅಡಿಗೆ ಎಲ್ಲ ಆಗುದು ಕೆಳಗಿನಿಂದ ಮೇಲಿದ್ದವರಿಗೆ ಊಟ ಪಡಿಸಬೇಕಲ್ಲ ಹಾಗೆ ಒಂದು ಮೂರ್ ಮೂರು ಪಿಂಡ ಇಡುದು ಕೆಳಗಿನಿಂದ ಮಂತ್ರ ಹೇಳೋ ಹೆಸರೇ ಹೇಳಿ ಆಗತ್ತಾ ಹೊಟ್ಟೆ ತುಂಬುತ್ತಾ ಓಹ್ ಇಲ್ಲಿ ಪಿಂಡ ಇಟ್ಟರೆ ಮೇಲೆ ಹೋಗುದಿಲ್ಲ ಅಂತಂದ್ರೆ ಸತ್ತವರಿಗೆ ಹೇಗೆ ಮುಟ್ಟುವುದು ಅದೆಲ್ಲ ಆಗುದಿಲ್ಲ ಇನ್ನು ಯಾರು ಕ್ಯಾರಿಯರ್ ಹಿಡ್ಕೊಂಡು ಹೋಗುದು ಬೇಡ ಇಲ್ಲಿ ಒಂದು ಮೂರು ಬಿಂಡಾ ಇಡುದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅದೇ ಕ್ಯಾರಿಯರ್ ಯಾಕೆ ಇಡ್ಕೊಂಡು ಹೋಗುದು ಇಷ್ಟೆಲ್ಲ ವಾದ ಮಾಡ್ತಾರೆ ಜಾಬಾರಿ ರಾಮ ಏ ಅದೆಲ್ಲ ನಂಬಿಕೆ ನಂಬುವುದೆಲ್ಲ ಬಿಟ್ಟು ಬಿಡು ಶ್ರಾದ್ದಾ ಅಪ್ಪ ಅಮ್ಮ ಅದೆಲ್ಲ ಒಂದು ಕಾಲದ ತನಕ ಸುಟ್ಟು ಬೂದಿಯಾಯ್ತು ಮುಗಿಯಿತು ಭಸ್ಮೀ ಭೂತಸ್ಥ ದೇಹಸ್ಥ ಆಗಮನಂಕುತಃ ಈ ಭೂ ಭಸ್ಮ ಆಯ್ತು ಪಂಚಭೂತಗಳು ಪಂಚದಲ್ಲಿ ಸೇರಿ ಆಯ್ತು ಇನ್ನೆಂತ ಎಂತದೂ ಇಲ್ಲ ಅದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ ಅಪ್ಪನ ಕತೆ ಮುಗಿಯಿತು ಪಿಂಡದ ಕತೆ ಮುಗಿಯಿತು ಎಂತದೂ ಬೇಡ ಏನು ಮತ್ತೆ ಅಪ್ಪನ ಅಪ್ಪನಿಗೆ ತರ್ಪಣ ಕೊಟ್ಟಾಯ್ತಲ್ಲ ಅಪ್ಪನ ಮಾತಿಗೂ ತೀರ ತರ್ಪಣ ಕೊಡು ಮುಗೀತಲ್ಲಿಗೆ ಅದರಿಂದ ವಾಪಸ್ ಊರಿಗೆ ಬಾ ಅಂತ ಹೇಳುವ ಮಾತಿದೆ ರಾಮಾಯಣದಲ್ಲಿ ಇದು ನೋಡಿದ್ರೆ ಒಂದು ರೀತಿಯಲ್ಲಿ ಹೌದಲ್ವಾ ನಮ್ದೇ ಪ್ರಶ್ನೆ ನಾವೇನು ಹೇಳುದು ನಮ್ದು ಹೊಸ ಪ್ರಶ್ನೆ ತನ್ನ ನಾಸ್ತಿಕರು ಅನಿಸಿಕೊಂಡ ಬುದ್ದಿಜೀವಿಗಳು ಹೇಳ್ತಾರಲ್ಲ ವಾದ ಏ ಶ್ರಾದ್ದಾ ಮಾಸಿಗ ಇದೆಲ್ಲ ಈ ವೈದಿಕರದ್ದೆಲ್ಲ ಜೀವನೋಪಾಯ ಇದೆ ಅವ್ರು ಬದುಕ್ಬೇಕೋ ಬೇಡ ಒಂದು ಶ್ರಾದ್ದಾದ್ರೆ ಎಷ್ಟು ಜನ ಬದುಕ್ತಾರೆ ಒಂದು ಪುರೋಹಿತ ಬದುಕ್ತಾನೆ ಮೂರು ಜನ ಅಲ್ಲಿ ಕೂಡ್ಬೇಕು ಬ್ರಾಹ್ಮಣ್ಯಕ್ಕೆ ಕೂಡ್ಬೇಕಲ್ಲಿ ಅವರು ಬದುಕ್ತಾರೆ ಊಟಕ್ಕೆ ಹೇಳ್ತಾರೆ ನಮ್ಮನೆಯಲ್ಲಿ ಶ್ರಾದ ಆದ್ರೆ ನೀವು ಬರ್ಬೇಕು ನಿಮ್ಮನೇಲಿ ಸಾಧ್ಯ ಆದ್ರೆ ನಾನು ಬರ್ತೇನೆ ಈಗಲ್ಲ ಹಂಚಿಕೆ ಎಲ್ಲ ಉಂಟು ಹೇಳಿಕೆ ಎಲ್ಲ ಉಂಟು ಹಾಗಾಗಿ ನಿತ್ಯ ಊಟ ಊಟ ಊಟ ಆರಾಮಾಗಿ ಬದುಕಲಿಕ್ಕೆ ಇದೆಲ್ಲ ಮಾಧ್ಯಮಗಳೆಲ್ಲ ಇದು ಜೀವಿಕ ಇದು ಇದು ವೈದಿಕರು ಮಾಡಿಕೊಂಡಿರ್ತಕ್ಕಂತಹ ಒಂದು ಜೀವಿಕ ಜೀವ ಜೀವಿಕಾ ಪ್ರಕ್ರಿಯೆ ಅಂತ ನಮ್ಮ ನಾಸ್ತಿಕರು ಬುದ್ಧಿಜೀವಿಗಳು ಹೇಳ್ತಾರಲ್ಲ ನಮ್ದೇ ಸಂತ ಪ್ರಶ್ನೆ ಅಂತ ಅಲ್ಲ ಇದು ರಾಮಾಯಣದಲ್ಲಿಯೇ ಇದೆ ಮುಂದೆ ಬರತಕ್ಕ ನಾಸ್ತಿಕರು ಈ ಪ್ರಶ್ನೆ ಮಾಡಬಹುದು ಅಂತ ಅವರದೇ ಆ ವಾದ ಇದೆ ವಕೀಲರದ್ದು ವಾದ ವಕಾಲತ್ತವರು ಮಾಡಿದ್ದುಂಟಲ್ಲಿ ಆದ್ರಿಂದ ಯಾವ ಪ್ರಶ್ನೆಗಳು ಹೊಸ್ತು ಅಂತ ನೀವು ಹೇಳಬೇಡಿ ಎಲ್ಲ ಹಿಂದೆ ಎಲ್ಲಾ ಮತಗಳಿತ್ತು ಚಾರ್ವಾಕರ ಮತ ಶೈವ ಶೈವರ ಮತ ಮತ್ತೆ ಹೈರಣ್ಯ ಗರ್ಭ ಮತ ಇತ್ತು ಗಣಪತ ಮತ ಇತ್ತು ಗಣಪತಿಯೇ ಶ್ರೇಷ್ಠ ಹೇಳುವ ಮತ ಗಣಪತಿಗೆ ದೊಡ್ಡ ಹೊಟ್ಟೆ ಕೊಟ್ಟಿದ್ದಾರೆ ಅದೇನು ಅಂದ್ರೆ ಅವನಲ್ಲಿ ಎಲ್ಲರೂ ಆಶ್ರಿತರು ಅಂತ ಈ ಈ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಸ್ಕಂದ ಮತ ಎಲ್ಲಾ ಮತ ಇದೆ ಎರಡು ಮತ ಮಾತ್ರ ಇಲ್ಲ ಅಯ್ಯಪ್ಪಿ ಅಯ್ಯಪ್ಪ ಮತ ಮತ್ತು ಬಾಬಾ ಮತ ಎರಡು ಇರಲಿಲ್ಲ ಅಷ್ಟೇ ಮತ್ತೆಲ್ಲಾ ಮತಗಳು ಹಿಂದೆ ಇದ್ದದ್ದೇ ಮತ್ತೆ ಹೊಸ್ತಿಯನ್ನು ಇಲ್ಲವೇ ಇಲ್ಲ ಎನ್ ಆಸ್ತಿಕ ಮತನು ಪ್ರಬಲವಾಗಿ ಸಮರ್ಥನೆ ಮಾಡಿದ್ದುಂಟು ಆವಾಗ ಈ ಶ್ರಾದ್ದವನ್ನು ಅಟ್ಯಾಕ್ ಮಾಡಿದ್ದುಂಟು ಅದಕ್ಕೆ ಇಷ್ಟೇ ಚಿಂತನೆ ಮಾಡಬೇಕಾದ್ದು ರಾಮ ಇದಕ್ಕೇನು ಉತ್ತರ ಕೊಟ್ಟ ಅಂತ ಕೇಳಿದ್ರೆ ಒಂದೇ ಉತ್ತರ ಕೊಟ್ಟದಂತೆ ರಾಮಚಂದ್ರ ನಕ್ಕು ಬಿಟ್ಟಂತೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಅಷ್ಟರಲ್ಲಿ ಅವರು ಎಲ್ಲ ಸೋತೋದ್ರು ಕೊನೆಗೆ ಆಯ್ತು ರಾಮಚಂದ್ರ ನೀನು ಹೇಳಿದ ಹಾಗೆ ಹದಿನಾಲ್ಕು ವರ್ಷ ಬಿಟ್ಟು ಬರಬೇಕು ಅಂತ ಹೇಳಿ ಹೊರೊಟ್ರು ಅಂದರೆ ಈ ವಕೀಲರಿಗೆಲ್ಲ ಉತ್ತರ ಕೊಟ್ಟದ್ದು ಏನು ಅಂದರೆ ರಾಮಚಂದ್ರ ಉತ್ತರ ಕೊಡಲಿಲ್ಲ ನಗುವಿನಿಂದ ಉತ್ತರ ಕೊಟ್ಟ ಅಂತ ಅಂದರೆ ಏನು ಅವ್ರಿಗೆ ಪಾಪ ನಾಚಿಗೆ ಆಯ್ತಂತೆ ಒಂದು ಉತ್ತರ ಕೊಟ್ಟಿದ್ರೆ ಇನ್ನಷ್ಟು ಪ್ರಶ್ನೆ ಕೇಳ್ತಿದ್ರು ರಾಮ ಉತ್ತರ ಬಿಡ್ಲಿಕ್ಕೆ ಹೋಗಿಲ್ಲ ಯಾಕೆಂದ್ರೆ ಈ ಕ್ರಿಮಿನಲ್ ಕೇಸ್ ತಗೊಳ್ತಾರಲ್ಲ ವಕೀಲರು ಅವ್ರಿಗೆ ಗೊತ್ತುಂಟು ನಾವು ಮಾಡುದು ತಪ್ಪು ಇದು ತಪ್ಪು ಇವ್ರು ನಾವು ಸಮರ್ಥನೆ ಮಾಡಬಾರ್ದು ಮಹಾಪರಾಧ ಅದಕ್ಕೆ ಅದೇನು ಗುಟ್ಟಲ್ಲಿ ಹೋಗಿ ದೇವರಿಗೆ ನಾಲ್ಕು ಪ್ರದಕ್ಷಿಣೆ ಬಂದ್ರೆ ಸರಿ ಅಂತ ಮೊನ್ನೊಬ್ಬರು ವಕೀಲರು ಕ್ರಿಮಿನಲ್ ವಕೀಲರು ಸಿಕ್ಕಿದ್ರು ಅವ್ರು ಕೇಳಿದ್ರು ಸ್ವಾಮಿಗಳೇ ಏನು ಅಂತ ಕೇಳಿದೆ ಅಲ್ಲ ನಮ್ಮ ಉದ್ಧಾರ ಹೇಗೆ ಅಂತ ಈ ಒಳ್ಳೆ ಪ್ರಶ್ನೆ ನೋಡಿ ಅವರದ್ದು ಅಲ್ಲ ನಮ್ದು ನಮ್ಮದು ಡ್ಯೂಟಿ ನಮ್ಮದು ಕರ್ತವ್ಯ ಅದು ಯಾರು ಹೇಳಿದೆ ನಿಮ್ಮ ಕರ್ತವ್ಯ ಅಂತ ಯಾರೇ ಹೇಳಿದ್ದು ಅವ್ರು ಹೇಳೋದು ನಮ್ಮ ಕರ್ತವ್ಯ ನಮ್ಮದು ಬದುಕು ನಡೆಯಬೇಕಾಗಿದ್ದರೆ ನಾವು ಇದೇ ಮಾಡಬೇಕು ರೀ ಮತ್ತೇನು ಮಾರ್ಗ ಇಲ್ಲ ಅಲ್ಲ ಬದುಕಲಿಕ್ಕೆ ಈ ಮಾರ್ಗ ಯಾಕೆ ನೀವು ಅನುಸರಣೆ ಮಾಡಬೇಕು ಅಲ್ಲ ಮತ್ತೆ ಮತ್ತೇನು ಕೋರ್ಟ್ ಮತ್ತೆ ಇರುವುದು ಯಾಕೆ ನಮಗೆ ಆಶ್ರಯ ಕೋರ್ಟು ನಮ್ಮಿಂದಾಗಿರುವುದು ಈ ಅನ್ಯಾಯ ಮಾಡುವವರಲ್ಲಿ ನಮ್ಮಿಂದಾಗಿರುವುದು ಅದು ನಮಗೇನು ಗತೆಯ ನಾನು ಹೇಳ್ದೆ ನಿಮಗೆ ಒಂದೇ ಕತೆ ಅಂತ ಮತ್ತೇನು ಅವರಿಗೆ ಅಲ್ಲ ಪರಿಹಾರ ಹೇಳಲಿಕ್ಕೆ ಕುಂಟೇನು ಅವ್ರಿಗೆ ಗೊತ್ತು ನಾನು ಮಾಡಿದ್ದು ತಪ್ಪು ಅವರೇ ಹೇಳ್ತಾರೆ ಹೌದು ನಾವು ಹೀಗೆ ಮಾಡಬಾರದು ನಮ್ದು ತಪ್ಪು ಆದರೂ ನಾವು ಮಾಡುತ್ತೇವೆ ಎಂತ ಹೇಳ್ತಾರೆ ನೋಡಿ ಇದು ಎಷ್ಟರ ಮಟ್ಟಿಗೆ ಸರಿ ಇಂತಹ ವಕೀಲರುಗಳು ಅದು ರಾಮನ ಕಾಲದಲ್ಲಿ ಇದ್ರು ಆಕೆ ರಾಮಚಂದ್ರ ಹೇಳಿದ ನಿಮ್ಗೆ ಉತ್ತರ ಕೊಡಲಿಕ್ಕಿಲ್ಲ ಅಂತ ಯಾಕೆ ನಿಮಗೆ ಗೊತ್ತು ನೀವು ಮಾಡಿದ್ದು ತಪ್ಪು ಮಾಡಲಿಲ್ಲ ಅವರು ಪಾಪ ಶ್ರಾದ್ದ ಬಿಡಿಸ್ಲಿಲ್ಲ ಯಾರ ರಾಮ ಶ್ರಾದ್ದ ಮಾಡಿದ ಮೇಲೆ ಹೇಳಿದ್ದು ರಾಮನ ಮೊದಲೇ ಹೇಳಲಿಲ್ಲ ಅವರು ಅವ್ರದ ತಾನು ಹೇಳಿದ್ದಾರೆ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಅವರಿಗೇ ಗೊತ್ತು ನಿಮಗೇ ಉತ್ತರ ಗೊತ್ತು ಅಂದ್ರೆ ಶ್ರಾದ್ದ ಅದು ನಂಬಿಕೆಯ ಒಂದು ಕರ್ಮ ಮುಂದೆ ಹೇಳ್ತಾರೆ ಕರ್ತ್ ಕರ್ಮ ಕ್ರಿಯೆಗಳಲ್ಲಿ ಅಂತ ಮುಂದೆ ಹೇಳ್ತಾರೆ ಅದು ನಂಬಿಕೆಯ ಮೇಲೆ ಇರತಕ್ಕಂತಹ ಕ್ರಿಯೆ ಅದು ಶ್ರದ್ಧೆಯಿಂದ ನಾವು ಮಾಡತಕ್ಕಂಥದ್ದು ಹಾಗಾಗಿ ಅದು ಯಾರಿಗೆ ಮಾಡುವುದು ಶ್ರಾದ್ದ ಇದರ ಬಗ್ಗೆ ನಮ್ಗೆ ಸ್ವಲ್ಪ ಕಲ್ಪನೆ ಇರಬೇಕು ಈ ಶರೀರಕ್ಕಲ್ಲ ಭಸ್ಮೀಭೂತಸ್ಥ ದೇಹಸ್ಯ ಅಲ್ಲ ಶರೀರಕ್ಕೆ ಶ್ರಾದ್ದ ಮಾಡುವುದು ಅಂತ ಯಾರಾದರೂ ತಿಳ್ಕೊಂಡ್ರೆ ಅದು ತಪ್ಪು ಮತ್ತೆ ಯಾರಿಗೆ ಅದು ಜೀವನಿಗೆ ಸಂಬಂಧಪಟ್ಟದ್ದು ಹೊರತು ಜಡಕ್ಕೆ ಸಂಬಂಧಪಟ್ಟದ್ದಲ್ಲ ಜೀವ ಅಂದರೆ ಜೀವನಿಗೆ ಅಲ್ಲ ಸಂಬಂಧಪಟ್ಟದ್ದು ಯಾಕಂದ್ರೆ ಈ ಜೀವ ಎಲ್ಲಿಯೋ ಹೋಗಿ ಇರ್ತಾನೆ ಅವನಿಗೂ ಸಂಬಂಧಪಟ್ಟದ್ದಲ್ಲ ಮತ್ತಾರಿಗೆ ಸಂಬಂಧಪಟ್ಟದ್ದು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಈ ಸಂಧಿ ಬಂದಿರತಕ್ಕಂಥದ್ದು ಯಾರಿಗೆ ಅಂದರೆ ಅದು ಹೊಸು ರುದ್ರ ಆದಿತ್ಯ ದೇವತೆಗಳಿರ್ತಾರೆ ಆ ದೇವತೆಗಳಿಗಲ್ಲ ಆ ದೇವತೆಗಳ ಒಳಗೆ ಭಗವಂತ ಇದ್ದಾನೆ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನಿಸಿಕೊಂಡು ಭಗವಂತ ಅಲ್ಲಿ ರೂಪದಿಂದ ಇರ್ತಾನೆ ಅಲ್ಲಿ ಸಂಕಲ್ಪ ಮಾಡುವಾಗಲೇ ಹಾಗೆ ಜನಾರ್ದನ ಪ್ರೇರಣೆಯ ಜನಾರ್ದನ ಪ್ರೀತ್ಯರ್ಥಂ ಪಿತೃ ಜನಾರ್ದನ ಆ ಶ್ರಾದ್ದಗಳಿಗೆಲ್ಲ ಜನಾರ್ದನ ಅವ ಜನಾರ್ದನ ಅಂತಂದ್ರೆ ನಮಗೆ ಜನನಂ ಅರ್ಧಯತಿ ಆ ಪಿಂಡ ಪ್ರದಾನ ಮಾಡಿದರೆ ಜನನ ಪಿತೃಗಳಿಗೆ ಬರದಕ್ಕಂತಹ ಮುಂದೆ ಕೆಟ್ಟ ಯೋನಿಯ ಜನನ ಅದನ್ನು ಅರ್ಧಯತಿ ಅದನ್ನು ಸಂಹಾರ ಮಾಡ್ತಾನೆ ಅವ್ರಿಗೆ ಸದ್ಗತಿ ಆಗ್ತದೆ ಆ ಸದ್ಗತಿಯನ್ನು ಕರುಣಿಸತಕ್ಕಂತಹ ಜನಾರ್ಧನ ರೂಪ ಕೆಲವು ಕಡೆ ಇದೆ ಈ ಆಚಾರ್ಯರು ಸಂದರ್ಶನ ಮಾಡಿರತಕ್ಕಂತಹ ಜಾಗದಲ್ಲಿ ಜನಾರ್ದನ ರೂಪ ಇದೆ ಪುತ್ತೂರಿನ ಒಂದು ದೇವಸ್ಥಾನ ಇದೆ ಅದು ಜನಾರ್ದನ ದೇವಸ್ಥಾನ ಆಚಾರ್ಯರು ಚಾತುರ್ವಾಸ್ಯ ಸಂಕಲ್ಪ ಮಾಡಿದರು ಅಂತ ಅಲ್ಲಿ ಜನಾರ್ದನ ಒಂದು ಕೈಯಲ್ಲಿ ಪಿಂಡವನ್ನು ಹಿಡ್ಕೊಂಡಿದ್ದಾನೆ ಅದು ಜನಾರ್ದನ ರೂಪ ಪಿಂಡ ಪ್ರಧಾನ ಪಿಂಡವನ್ನು ಕೊಟ್ರೆ ಸ್ವೀಕರಿಸುವಂತಹ ರೂಪ ಅಂದ್ರೆ ಅದು ಯಾರಿಗೆ ನಾವು ಪಿಂಡ ಕೊಡೋದು ಅಂದ್ರೆ ನನ್ನ ಅಪ್ಪನಿಗೆ ಕೊಡುದು ಅಂತಕೊಂಡ್ರೆ ಅದು ಅಪ್ಪ ಅಪ್ಪನಿಗಲ್ಲ ಅಜ್ಜನಿಗಲ್ಲ ಮುತ್ತಾತನಿಗಲ್ಲ ಅದು ಭಗವಂತನಿಗೆ ಕೊಡೋದು ಭಗವಂತನ ಮೂರು ರೂಪದಲ್ಲಿ ಈ ಪಿಂಡವನ್ನು ಕೊಡುವಂತಹದ್ದು ಅಲ್ಲರಿ ನಾವು ದೇವರಿಗೆ ಶ್ರದ್ಧ ಮಾಡೋದಾ ಅಪ್ಪನಿಗೆ ಶ್ರಾದ್ದ ಮಾಡೋದಾ ಅಂತ ಮತ್ತೆಪ್ಪನ ಪ್ರಶ್ನೆ ಕೇಳಬೇಡಿ ಅದು ಅಪ್ಪನ ಹೆಸರು ಹೇಳಿ ದೇವರಿಗೇ ಕೊಡುವಂತಹದ್ದು ಯಾಕೆ ಅಂತಂದ್ರೆ ಅಪ್ಪ ಅಂದರೆ ಎರಡು ಅಂಶ ಇದೆ ಅದರಲ್ಲಿ ಶರೀರ ಚೇತನ ಅಂತ ನಮಗೆ ಅಪ್ಪ ಆ ಶರೀರ ಅಂತ ತಿಳ್ಕೊಂಡ್ರೆ ಅದು ಬಸ್ಮಾಗಿ ಆಗಿಬಿಟ್ಟಿದೆ ಅದಕ್ಕೆ ಪಿಂಡ ಬೇಡ ಚೇತನ ಅಂತ ಇಟ್ಕೊಂಡ್ರೆ ನಮ್ಮ ಮೊಮ್ಮಗನೋ ಮರಿಮಗನಾಗಿ ಇಲ್ಲಿ ಹುಟ್ಟಿರ್ತಾನೆ ಯಾರಿಗೆ ಪಿಂಡ ಕೊಡೋದು ಹಾಗಾದರೆ ಪಿಂಡ ಕೊಡೋದ ಅದರಿಂದ ಏನಿದು ಅದಲ್ಲ ಅದರಿಂದ ಭಗವಂತನ ಕೈಯಲ್ಲೇ ನಾವು ಕೊಡುವ ಅವರ ಹೆಸರು ಹೇಳಿ ಭಗವಂತನಿಗೆ ನಾವು ಕೊಡುವಂಥದ್ದು ಭಗವಂತನಿಗೆ ಕೊಟ್ಟರೆ ದೇವರೇನು ಮಾಡ್ತಾನೆ ಅದನ್ನು ಆ ಜೀವಕ್ಕೆ ಮುಟ್ಟಿಸ್ತಾನೆ ಇವನ ಅಪ್ಪನ ಶರೀರದಲ್ಲಿದ್ದ ಚೇತನಕ್ಕೆ ಮುಟ್ಟಿಸ್ತಾನೆ ಅದು ಎಲ್ಲಿ ಇರ್ತಾನೆ ಅಲ್ಲಿಗೆ ಮುಟ್ಟಿಸ್ತಾನೆ ಅದು ಯಾವುದೇ ಪ್ರಾಣಿಯಾಗಿ ಯಾವುದೇ ರೀತಿಯಲ್ಲಿ ಬಂದರೂ ಅಲ್ಲಲ್ಲಿಗೆ ಮುಟ್ಟಿರ್ತಾನೆ ಮುಟ್ಟಿಸ್ತಾನೆ ಹಾಗಾಗಿ ನಮಗೆ ಒಂದೊಂದು ದಿವಸ ಭಾರಿ ಸುಗ್ರಾಸ ಭೋಜನ ಅದು ಭಾರಿ ವೈಭವದ ಶ್ರದ್ಧೆ ಎಲ್ಲಿಯೋ ನಡೀತಾ ಇರ್ತದೆ ಭಾರಿ ಭಾರಿ ಭೋಜನ ಸಿಗುತ್ತೆ ಕೆಲವು ಸಲ ಬರಿ ಮಜ್ಜಿಗೆ ಅನ್ನ ಅಷ್ಟು ಮಾತ್ರ ಕೆಲವು ಕಡೆ ಗಂಜಿ ಮಾತ್ರ ಎಲ್ಲಿಯೋ ಅಷ್ಟೇ ಶ್ರದ್ಧಾ ಆಗ್ತಾ ಇರ್ತದೆ ಯಾಕೆಂದ್ರೆ ನಿಮ್ಗೆ ಅಷ್ಟು ಯೋನಿಯಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ ಅದರಿಂದ ಎಷ್ಟು ಶ್ರಾದ್ದ ಕೆಲವರಿಗೆ ಏಕಾದಶಿಯು ಶ್ರಾದ್ದ ಆಗ್ತಾ ಇರ್ತದೆ ಏನ್ ಮಾಡೋಣ ಪಾಪ ಗ್ರಾಚಾರ ಅವರದ್ದು ಹೀಗೆ ಹೀಗೆ ಭಗವಂತನ ಕೈಯಲ್ಲಿ ಕೊಟ್ಟರೆ ದೇವರು ಅಲ್ಲಲ್ಲಲ್ಲಿಗೆ ಹೋಗಿ ಅದು ಮುಟ್ಟಿಸ್ತಾ ಬರ್ತಾನೆ ಅವರವರಿಗೆ ಮುಟ್ಟಿಸುವ ವ್ಯವಸ್ಥಿತವಾಗಿ ಮುಟ್ಟಿಸುವ ಜವಾಬ್ದಾರಿ ಅದು ಭಗ ಭಗವಂತನದ್ದು ಅದರಿಂದ ಅದು ಯಾವುದೇ ತಂದೆಯ ಶರೀರಕ್ಕಲ್ಲ ಚೇತನಕ್ಕಲ್ಲ ಅದು ಭಗವಂತನಿಗೆ ನೀಡುವಂಥ ಜನಾರ್ದನೇ ಸ್ವತಃ ಅದನ್ನು ಸ್ವೀಕಾರ ಮಾಡ್ತಾನೆ ಪ್ರಶ್ನೆಯವರು ಕೇಳಿದ್ರು ಕೆಳಗೆ ಕೊಟ್ಟರೆ ಅದು ಮೇಲಕ್ಕೆ ಹೋಗುದು ಹೇಗೆ ಕೆಳಗಿನಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟರೆ ಅದು ಹತ್ತನೇ ಉಪರಿಗೆ ಹೋಗಿ ಮುಟ್ಟುತ್ತೋ ಅಂತ ಕೇಳ್ತಾರೆ ಅದಕ್ಕೆ ಒಂದು ನಾವು ನೆನಪಿಟ್ಟುಕೊಳ್ಬೇಕಾದ್ದು ಅದನ್ನು ಹೋಗುತ್ತೆ ಹೋಗುದಿಲ್ಲ ಅಂತ ಏನಲ್ಲ ನಾವು ಇಲ್ಲಿ ಪೋಸ್ಟ್ ಮಾಡಿದರೆ ಎಲ್ಲಿಯೋ ಹೋಗುತ್ತೆ ನಾವು ಮನೆಯರ್ಡರ್ ಮಾಡ್ತೇವೆ ನಾವು ಇಲ್ಲಿ ಇಲ್ಲಿ ಮನೆಯಾಳ್ ಮಾಡಿದ್ರೆ ಅಮೇರಿಕಾದಲ್ಲಿ ಹೋಗಿ ಮುಟ್ಟುತ್ತೆ ಅದು ಹಣ ಒಬ್ಬ ಮನೆಯಲ್ರು ಮಾಡಿದ್ದಾನೆ ಅಂತೆ ಮನೆಯಲ್ಡರ್ ಮಾಡಿದ್ರೆ ಅಲ್ಲಿ ಹೋಗಿ ಅವನಿಗೆ ಇಲ್ಲಿ ಕಾಗದ ಬರ್ ಮಾಡಿದ್ದಾನೆ ಕಾಗದ ಬರೆದಿದ್ದಾನೆ ಮನೆಯಾಳ್ ಹೋಗುವಾಗ ತಡ ಆಯಿತು ಕಾಗದ ಮೊದಲು ಮುಟ್ಟಿತು ನಾನು ಹಣ ಕಳಿಸಿದ್ದೇನೆ ಅದರಲ್ಲಿ ಹತ್ತು ರೂಪಾಯಿ ಇದ್ದು ಹತ್ತು ನೂರು ರೂಪಾಯಿ ಇದ್ದು ರೂಪಾಯಿ ಕಳಿಸಿದ್ದೇನೆ ಅಲ್ಲಿ ಪಾಪ ಪೋಸ್ಟ್ ಮ್ಯಾನ್ ಕೊಟ್ಟ ಇನ್ನೂರು ರೂಪಾಯಿ ನೂರ್ ನೂರು ಬಿಸಿ ನೋಟು ಕೊಟ್ಟ ಅವ್ರು ತಕೊಳ್ಳಲಿಕ್ಕೆ ಕೇಳಲಿಲ್ಲ ಮಗ ಅಲ್ಲಿ ಇಲ್ಲ ನನ್ನಪ್ಪ ಪತ್ರ ಬರೆದಾರೆ ನೋಡು ಹತ್ತು ರೂಪಾಯಿ ಇದ್ದು ಹತ್ತು ನೋಟು ನೂರು ರೂಪಾಯಿ ಇದ್ದು ಒಂದು ನೋಟು ನೀನು ನೂರು ರೂಪಾಯಿ ಇದ್ದು ಎರಡು ನೋಟು ಕೊಟ್ಟು ನಂದು ಅಲ್ಲ ನಂದು ಅದೇ ಹಣ ಕೊಡಬೇಕು ಅಂತ ಪೋಸ್ಟ್ ಮ್ಯಾನ್ ಎಂದು ಬೇಕಾದರೆ ತೆಕ್ಕ ನನ್ನ ಅಪ್ಪನಿಗೆ ಕೊಂಡೋಗಿಕೊಡ್ತೇನೆ ಅಂತ ಹೇಳ್ದು ತೆಕೊಂಡ ಕಿಸೆಗೆ ಹಾಕೊಂಡ ಅದು ಯಾಕೆಂದ್ರೆ ನಾವು ಮನೆ ಆರ್ಡರ್ ಮಾಡಿದ್ದ ಹೌದು ನಾವು ಹಣ ಕಳಿಸಿದ್ದು ಹೌದು ಅವನಿಗೆ ಮುಟ್ಟಿದ್ದು ಹೌದು ಆದರೆ ಅಪ್ಪ ಕೊಟ್ಟ ನೋಟಲ್ಲಿ ಹೋಗೇನು ಮುಟ್ಟುವುದಿಲ್ಲ ಅಪ್ಪ ಕೊಟ್ಟ ನೋಟು ಅದು ಬದಲಾಗಿ ಬದಲಾಗಿ ಬದಲಾಗಿ ಅದು ಪೋಸ್ಟ್ ಮ್ಯಾನ್ ಕೈಯಲ್ಲಿ ಬದಲಾಗಿ ಬದಲಾಗಿ ಪಾಪ ಅವನಲ್ಲಿ ಹಳೆಯ ನೋಟು ಈ ಹೊಸ ನೋಟು ಚೇಂಜ್ ಮಾಡಿ ಅವನಲ್ಲಿ ಕೊಟ್ಟಿ ಕೊಟ್ಟಿರ್ತಾನೆ ಅಲ್ಲಿ ಅದರಿಂದ ಮುಟ್ಟಿಸ್ತಾನೆ ಅಲ್ಲಿ ಇದೇ ಮುಟ್ಟಿಸ್ತಾನೆ ಅಂತಲ್ಲ ಇದು ಇಷ್ಟು ಮೌಲ್ಯದ ವಸ್ತುವನ್ನು ಅಲ್ಲೆಂದು ಮುಟ್ಟಿಸ್ತಾನೆ ಅಂತ ಹಾಗೆ ನಾವು ಕೊಟ್ಟ ಪಿಂಡ ಅದು ಪಿಂಡವಾಗಿ ಹೋಗಿ ಮುಟ್ಟುವುದಿಲ್ಲ ಅಲ್ಲಿ ಅಲ್ಲಿ ಮುಟ್ಟುವಾಗ ಅಲ್ಲಿ ತಿಲ್ಲಿಕೆ ಯೋಗ್ಯವಾದ ವಸ್ತುವಾಗಿ ಮುಟ್ಟುತ್ತೆ ನಾವು ಕೊಡುದು ದರ್ಬೆ ತಿಲಾಯಿ ಸಹಿತವಾಗಿ ಮುಟ್ಟಿಸ್ ಕೊಡ್ತೇವೆ ನಾವು ಅಲ್ಲಿ ಮುಟ್ಟುವಾಗ ತಿಲ ಮುಟ್ಟುವುದಲ್ಲ ಕೊಟ್ಟುದಲ್ಲ ಅಲ್ಲಿ ಹೇಗೆ ಬೇಕೋ ಹಾಗೆ ಪರಿವರ್ತನೆ ಮಾಡಿ ಕೊಡ್ತಾನೆ ನಮ್ಮ ಇಲ್ಲಿಯ ಹಣ ಪರದೇಶದಲ್ಲಿ ಅದೇ ಹಣಕ್ಕೆ ಮೌಲ್ಯ ಇಲ್ಲ ಇಲ್ಲಿಯ ಹಣ ಕೊಟ್ಟರೆ ಕರೆನ್ಸಿ ಅವರು ಚೇಂಜ್ ಮಾಡಿ ಕೊಡ್ತಾರೆ ಅಲ್ಲಿ ಚಲಿಯಲ್ಲಿರತಕ್ಕಂತಹ ಹಣವನ್ನಾಗಿ ಪರಿವರ್ತನೆ ಮಾಡಿ ನಮಗೆ ಕೊಡ್ತಾನೆ ಹಾಗೆ ದೇವಲೋಕದಲ್ಲಿ ಅದು ಪರಿವರ್ತನೆಯಾಗಿ ಮತ್ತೆ ಮನುಷ್ಯ ಲೋಕದಲ್ಲಿ ಪರಿವರ್ತನೆಯಾಗಿ ಯಾರ್ಯಾರಿಗೆ ಎಂತೆ ಬೇಕೋ ಅಂತಹದ್ದನ್ನಾಗಿ ಭಗವಂತ ಮಾಡಿ ಕೊಡ್ತಾನೆ ಅದೆಲ್ಲ ಏಜೆನ್ಸಿ ಭಗವಂತ ತಾನೇ ಇಟ್ಟುಕೊಂಡು ನಾನು ಇನ್ನೊಬ್ಬರಿಗೆ ಕೊಡ್ಲಿಲ್ಲ ಆಗುತ್ತೆ ಅಂತ ಅದ್ರಿಂದ ನಾವು ಕೊಟ್ಟದ್ದು ಹೇಗೆ ಅದಕ್ಕೆ ಸರಿಯಾಗಿ ಭಗವಂತ ವಾಪಸ್ ನೀಡುತ್ತಾನೆ ಹೀಗೆ ಪರಿವರ್ತನೆ ಮಾಡಿ ಅವರವರಿಗೆ ಮುಟ್ಟಿದ್ದು ಜವಾಬ್ದಾರಿ ಅದು ಭಗವಂತನದ್ದು ಅದರಿಂದ ಕೆಳಗೆ ಪಿಂಡ ಇಟ್ಟರೆ ಮೇಲೆ ಕೊಡ್ತಾ ಅಂತಂದ್ರೆ ಯಾರಿಗೆ ಹತ್ರ ಕೊಟ್ಟದ್ದು ನೀವು ಪಿಂಡ ಅಂತ ಪ್ರಶ್ನೆ ಮಾಡ್ಬೇಕು ಕೆಳಗೆ ಪಿಂಡ ಇಡ್ತೇವೆ ಐದನೇ ಫ್ಲೋರಿಗೆ ಹೋಗಿ ಮುಟ್ಟುತ್ತಾ ಅಂದ್ರೆ ಯಾರಿಗೆ ಕೊಟ್ಟದ್ದು ಪಿಂಡ ನೀವು ಯಾರ ಹತ್ರ ಕೊಟ್ಟದ್ದು ಪಿಂಡ ನೆಲದಲ್ಲಿ ಕೊಟ್ಟರೆ ನೆಲದಲ್ಲೇ ಇರುತ್ತೆ ಅಷ್ಟೇ ದೇವರಲ್ಲಿ ಕೊಟ್ಟರೆ ದೇವರು ಹೇಳ್ತಾನೆ ಕೊಡುವಾಗ ಕ್ರಮ ಇದೆ ಆ ಕ್ರಮಬದ್ಧವಾಗಿ ಕೊಡಬೇಕು ಏನು ಕ್ರಮ ಇರ್ತದೆ ಬದುಕಿರುವಾಗ ಕೊಡುದಲ್ಲ ಸತ್ತ ಮೇಲೆ ಕೊಡುವಂತದ್ದು ಅಂತ ಇದೆ ಅಂದ್ರೆ ಮೇಲಿದ್ದವರನ್ನು ಪೊಂದು ಮತ್ತೆ ಪಿಂಡ ಇಡಬೇಕು ಅಷ್ಟೇ ಬದುಕಿರುವಾಗ ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ವಿಧಿವಿಧಾನಗಳಿವೆ ಆದ್ರಿಂದ ಶಾಸ್ತ್ರೀಯವಾಗಿರತಕ್ಕಂತಹ ಪ್ರಕ್ರಿಯೆಗಳಿಗೆ ತನ್ನದೇ ಆಗಿರತಕ್ಕಂತಹ ವ್ಯಾಖ್ಯಾನ ಇದೆ ಆ ದೃಷ್ಟಿಯಲ್ಲಿ ಶ್ರದ್ಧೆಯಿಂದ ನಂಬಿಕೊಂಡು ನಾವು ಮಾಡಬೇಕಾಗಿರತಕ್ಕಂಥದ್ದು ನಮ್ಮ ಋಣ ತೀರಿಸಲಿಕ್ಕೋಸ್ಕರ ಪಿತೃಋಣ ತೀರಿಸಲಿಕ್ಕಿರತಕ್ಕಂತಹ ಒಂದು ಮಾಧ್ಯಮ ಪಿತೃಋಣ ಅದು ಬರುವಾಗಲೇ ಸಾಲ ಮಾಡಿಕೊಂಡು ಬಂದಿರ್ತೇವೆ ನಾವು ಎಷ್ಟು ಜನರಿಗೆ ಋಣ ಹೇಳ್ತೇವೆ ನಾ ಸಾಹಿತ್ಯನ್ರಿ ಯಾರ್ದು ಋಣ ಇಲ್ಲ ಅಂತ ನಗ್ತಾ ಇರ್ತಾರ ದೇವತೆಗಳು ಇಷ್ಟು ಋಣ ಇಟ್ಟುಕೊಂಡಿದ್ದಾನೆ ಅವನ ಮನೆಯಲ್ಲಿ ನಾವು ನಾಯಿ ಕೆಲಸ ಮಾಡಿದಾಗೆ ಕೆಲಸ ಮಾಡಿದ್ದೇವೆ ಒಳಗಿಂದ ಕೂತು ಎಷ್ಟು ಕೆಲಸ ಮಾಡಿದ್ದೇವೆ ಅದನ್ನೆಲ್ಲಾ ಮರ್ತು ಬಿಡ್ತಾನೆ ಇವ ಎಲ್ಲಾ ಋಣ ಮುಗಿತು ಎಷ್ಟು ಋಣಗಳು ನಾವು ಹುಟ್ಟಿದೆವು ಅಂತಂದ್ರೆ ಅಷ್ಟು ಜನರದ್ದು ಋಣ ಋಷಿಗಳ ಋಣ ಪಿತೃಗಳ ಋಣ ದೇವತೆಗಳ ಋಣ ಮನುಷ್ಯ ಋಣ ಭೂತಋಣ ಬೇರೆ ಬೇರೆ ಋಣಗಳೆಲ್ಲ ನಮಗಿದೆ ಅಷ್ಟೂ ಋಣವನ್ನು ತೀರಿಸಲಿಕ್ಕಾಗುದಿಲ್ಲ ಅದಕ್ಕೆ ಪಂಚಯಜ್ಞಗಳನ್ನು ಪಂಚ ಕೃತುಗಳನ್ನು ವಿಧಿಸಿದ್ದಾರೆ ಅದರ ಮೂಲಕ ನಮ್ಮ ಋಣಗಳನ್ನು ನಾವು ಪರಿಹಾರ ಮಾಡಬೇಕಾದ್ರು ಅದರಲ್ಲಿ ಋಷಿಋಣ ಪರಿಹಾರಕ್ಕೋಸ್ಕರವಾಗಿ ಬ್ರಹ್ಮಯಜ್ಞ ವೇದಗಳ ವೇದಾಂತಗಳ ಗ್ರಂಥಗಳ ಅಧ್ಯಯನ ಪಿತೃಋಣ ಪರಿಹಾರಕ್ಕೋಸ್ಕರವಾಗಿ ಈ ಶ್ರಾದ್ದಾದಿಗಳು ದೇವಋಣ ಪರಿಹಾರಕ್ಕೋಸ್ಕರವಾಗಿ ಯಜ್ಞಗಳು ಮನುಷ್ಯರಋಣ ಪರಿಹಾರಕ್ಕೋಸ್ಕರವಾಗಿ ಅತಿ ಸತ್ಕಾರ ಹಾಗೆ ಭೂತಗಳ ಪ್ರಾಣಿಗಳ ಋಣ ಪರಿಹಾರಕ್ಕೋಸ್ಕರವಾಗಿ ಪ್ರಾಣಿ ಬಲಿ ಇದನ್ನೆಲ್ಲ ಮಾಡುವಂತಹದ್ದು ಅದರಲ್ಲಿ ಪಿತೃಣ ಪರಿಹಾರಕ್ಕೋಸ್ಕರವಾಗಿ ಈ ಶ್ರಾದ್ದ ಶ್ರದ್ಧೆಯಿಂದ ಮಾಡುವಂತಹದ್ದು ಅದನ್ನು ನಾವು ವಿಧಿವತ್ತಾಗಿ ಮಾಡಬೇಕು ಅನ್ನುವುದನ್ನು ದಾಸರು ಈ ಸಂಧಿಯಲ್ಲಿ ವಿಶೇಷವಾಗಿ ವಿವರಣೆ ಕೊಡ್ತಾರೆ ಇದರಲ್ಲಿ ಈ ಬೃಹದಾರಣಿಕದಲ್ಲಿ ಬಂದಿರತಕ್ಕಂತಹ ಸಪ್ತಾನ್ಯ ವಿದ್ಯೆ ಅದರ ಬಗ್ಗೆಲ್ಲ ತುಂಬಾ ಬೆಳಕನ್ನು ಚೆಲ್ಲಿದ್ದಾರೆ ಇದು ಬಹಳ ಅಪೂರ್ವವಾದ್ದು ಎಲ್ಲ ನೋಡಲಿಕ್ಕಾಗುದಿಲ್ಲ ಅಲ್ಲಲ್ಲಿ ಚೂರುಚೂರು ನಾವು ಮುಟ್ಲಿಕ್ಕೆ ಸಾಧ್ಯ ಅದರಲ್ಲಿ ಪ್ರಾರಂಭದಲ್ಲಿ ಸಣ್ಣವತಿ ಅಂತ ಶ್ರಾದ್ದಕ್ಕೆ ಸಂಬಂಧಪಟ್ಟ ಒಂದು ವಿಶಿಷ್ಟವಾದ ಸಂಖ್ಯೆ ಸಣ್ಣವತಿ ಅಂತ ನಾವೆಲ್ಲ ವಾಡಿಕೆಯಲ್ಲಿರತಕ್ಕ ಶಬ್ದ ಇದು ಸಣ್ಣವತಿರಿ ಅಂತ ಸಣ್ಣವತಿ ಅಂತಂದರೆ ಅದು ಸಂಸ್ಕೃತದ ಶಬ್ದ ಅದು ಅದು ಸಂಖ್ಯಾವಾತಕ ಶಬ್ದ ಷಟ್ ನವತಿ ಷಣ್ಣವತಿ ಷಟ್ ಅಂದರೆ ಆರು ನವತಿ ಅಂದರೆ ತೊಂಬತ್ತು ಆರು ತೊಂಬತ್ತು ಅಂದರೆ ಅಂತ ಅರ್ಥ ತೊಂಬತ್ತಾರು ಅಂತ ಅರ್ಥ ತೊಂಬತ್ತಾರು ಅಂದರೆ ಎಂತದು ಅದನ್ನು ದಾಸರು ಒಂದೆರಡು ಋಡಿಗಳಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ ಅದು ಏನು ಅಂತಂದ್ರೆ ಇಪ್ಪತ್ನಾಲ್ಕು ಮೂವತ್ಮೂರು ಮೂವತ್ತಾರು ಮೂರು ಒಟ್ಟು ಸೇರಿದ್ರೆ ತೊಂಬತ್ತಾರು ಇಪ್ಪತ್ನಾಲ್ಕು ಎಂತದ್ದು ಮೂವತ್ತ್ ಮೂರು ಎಂಥದು ಎಂತದು ಮೂರು ಎಂತದು ಅವರ ಕೇಳಬೇಕು ಅವರು ಹೇಳ್ತಾರೆ ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ದೇವತೆಗಳು ಅಹಂಕಾರತ್ರಯದೊಳು ಅಂತ ಕೃತಿರಮಣ ಪ್ರದ್ಯುಮ್ನ ಜಯಾಪತಿ ಸಂಕರ್ಷಣ ಹಾಗೆ ಮಾಯಾಪತಿಯಾಗಿರತಕ್ಕ ವಾಸುದೇವನ ಬಗ್ಗೆ ಮೂರನೇ ನುಡಿಯಲ್ಲಿ ಹೇಳ್ತಾರೆ ಇದರಲ್ಲಿ ಈ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಭಾರಿ ಪ್ರಾಶಸ್ತ್ಯ ಮಹತ್ವ ಎಷ್ಟು ಬ್ರಾಹ್ಮಣರನ್ನು ಕೂಡಿಸಿ ನಾವು ಸಂತರ್ಪಣೆ ಮಾಡ್ತೇವೆ ಅಂತ ಅದು ಎರಡಿದೆ ಶ್ರಾದ್ದದಲ್ಲೇ ಕೂಡಿಸ್ತಕ್ಕಂತಹ ಬ್ರಾಹ್ಮಣರು ಮತ್ತೆ ಸಂತರ್ಪಣೆ ಭೂರಿಭೋಜನ ಮತ್ತೆ ಬೇರೆ ಅದರಲ್ಲಿ ಶ್ರಾದ್ದದಲ್ಲಿ ಕೂಡಿಸ್ಲಿಕ್ಕೆ ಮೂರು ಬ್ರಾಹ್ಮಣರನ್ನು ಹೇಳ್ತಾರೆ ಕನಿಷ್ಠ ಪಕ್ಷ ಆ ಮೂರರ ಬಗ್ಗೆ ಪರಿಚಯ ಹೇಳ್ತಾರೆ ಆ ಮೂರರಲ್ಲಿ ಏನನ್ನು ಚಿಂತನೆ ಮಾಡಬೇಕಾದ್ದು ವಸು ರುದ್ರ ಆದಿತ್ಯ ಅವರನ್ನು ನಾವು ಅನುಸಂಧಾನ ಮಾಡಬೇಕಾದ್ದು ವಸು ರುದ್ರ ಆದಿತ್ಯ ಅಂತ ವಸು ಅಂದರೆ ಎಂಟು ರುದ್ರ ಅಂದರೆ ಹನ್ನೊಂದು ಆದಿತ್ಯ ಅಂದರೆ ಹನ್ನೆರಡು ಅಂದರೆ ಎಂಟು ವಸುಗಳು ದ್ರೋಣಾದಿ ಎಂಟು ಜನ ವಸುಗಳು ಭೀಷ್ಮಾಚಾರ್ಯರು ದಿನಾಮಕ ಎನ್ನುವಂತಹ ವಸು ಅದರಲ್ಲಿ ವಸುಗಳು ಅವರು ಎಂಟು ಜನ ಇದ್ದಾರೆ ರುದ್ರರು ಏಕಾದಶ ಹನ್ನೊಂದು ಜನ ರುದ್ರರು ಪಾರ್ವತಿಪತಿಯರನ್ನು ಸೇರಿಸಿಕೊಂಡು ಹನ್ನೊಂದು ಜನ ರುದ್ರರು ಹಾಗೆ ಹನ್ನೆರಡು ಜನ ಆದಿತ್ಯರು ಆದಿತ್ಯರು ಅಂದರೆ ಆದಿತ್ಯ ಮಕ್ಕಳು ಹನ್ನೆರಡು ಜನ ಆ ಅದೀಯ ಮಕ್ಕಳಲ್ಲಿ ಉರುಕ್ರಮ ಅಂತ ಭಗವಂತ ವಿಷ್ಣುವಿನ ರೂಪವೂ ಹೀಗೆ ಹನ್ನೆರಡು ಆದಿತ್ಯರು ಹೀಗೆ ಎಂಟು ಜನ ವಸುಗಳು ಹನ್ನೊಂದು ಜನ ರುದ್ರರು ಹನ್ನೆರಡು ಜನ ಆದಿತ್ಯರು ಹೀಗೆ ವಸು ರುದ್ರ ಆದಿತ್ಯರ ಇಲ್ಲಿ ಪ್ರವೇಶ ಪಿತೃ ಪಿತಾಮಹ ಪ್ರಪಿತಾಮಹರಲ್ಲಿ ಆ ಕೂತ ಬ್ರಾಹ್ಮಣರಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಬ್ರಾಹ್ಮಣರನ್ನು ನಾವು ಕೂಡಿಸಿರುತ್ತೇವೆ ಅದರಲ್ಲಿ ವಸು ರುದ್ರ ಆದಿತ್ಯರನ್ನು ಚಿಂತನೆ ಮಾಡಬೇಕಾದ ಈ ವಸುವಿನ ಒಳಗೆ ಎಂಟು ವಸುಗಳಲ್ಲಿ ಇಪ್ಪತ್ನಾಲ್ಕು ರೂಪವನ್ನು ಚಿಂತನೆ ಮಾಡಬೇಕು ಕೃತಿರಮಣ ಪ್ರದ್ಯುಮ್ನ ಇಪ್ಪತ್ನಾಲ್ಕು ರೂಪಗಳನ್ನು ಚಿಂತನೆ ಮಾಡಬೇಕು ರುದ್ರ ಹನ್ನೊಂದು ಹನ್ನೊಂದು ಜನ ರುದ್ರರಲ್ಲಿ ಮೂವತ್ಮೂರು ರೂಪಗಳನ್ನು ಜಯಾಪತಿ ಸಂಕರ್ಷಣನ ಮೂವತ್ ರೂಪಗಳನ್ನು ಚಿಂತನೆ ಮಾಡಬೇಕು ಹಾಗೆ ಪಿತಾಮಹ ಅಂದ್ರೆ ಮತ್ತೊಬ್ಬ ಬ್ರಾಹ್ಮಣದಲ್ಲಿ ಅವರ ಒಳಗಿರತಕ್ಕಂತಹ ಆದಿತ್ಯರಲ್ಲಿ ಮೂವತ್ತಾರು ಭಗವಂತನ ರೂಪಗಳನ್ನು ವಾಸುದೇವನ ಮೂವತ್ತಾರು ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂತ ಅಲ್ಲಿಗೆ ಲೆಕ್ಕ ಮಾಡಿ ತೊಂಬತ್ ರೂಪಗಳಾಯಿತು ಮತ್ತೆ ಕರ್ತೃ ಕರ್ಮ ಕ್ರಿಯಾದಲ್ಲಿರತಕ್ಕಂತಹ ಭಗವಂತನ ಮತ್ತೆ ಮೂರು ರೂಪಗಳು ಸೇರಿದ್ರೆ ತೊಂಬತ್ತಾರು ಸಣ್ಣವತಿಗಳನ್ನು ನಾವು ಚಿಂತನೆ ಮಾಡಬೇಕಾದ್ದು ಅಲ್ರಿ ವಸು ಇರುವುದು ಎಂಟು ನೀವು ಹೇಳೋದು ಇಪ್ಪತ್ನಾಲ್ಕು ಎಂತದಿದು ಹೌದು ಎಂಟಕ್ಕೆ ಮೂರರಿಂದ ಗುಣಿಸಿ ಇಪ್ಪತ್ನಾಲ್ಕು ಆಯ್ತು ಹನ್ನೊಂದಕ್ಕೆ ಮೂರರಿಂದ ಗುಣಿಸಿ ಮೂವತ್ ಮೂರ ಆಯ್ತು ಹನ್ನೆರಡಕ್ಕೆ ಮೂರರಿಂದ ಗುಣಿಸಿ ಮೂವತ್ತಾರು ಆಯ್ತು ಇಪ್ಪತ್ನಾಲ್ಕು ಮೂವತ್ತ್ ಮೂರು ಮೂವತ್ತಾರು ಇದೆಂತದ್ದು ಲೆಕ್ಕ ಮ್ಯಾಥ್ಸ್ ಪಾಠನು ಎಂತದ್ದು ಮೂರಿಂದ ಗುಣಿಸಬೇಕು ಯಾಕೆ ಅಂತಂದ್ರೆ ಅದಕ್ಕೆ ವೈಕಾರಿಕ ತೇಜಸ ತಾಮಸ ಅಂತ ಮೂರು ಅಹಂಕಾರಗಳು ಹಾಗಾಗಿ ಆ ಮೂರು ಅಹಂಕಾರಗಳನ್ನು ಪ್ರತ್ಯೇಕವಾಗಿ ಎಂಟಕ್ಕೆ ಹನ್ನೊಂದಕ್ಕೆ ಹನ್ನೆರಡಕ್ಕೆ ನಾವು ವಿಶ್ಲೇಷಣೆ ಮಾಡಿಕೊಂಡ್ರೆ ಮೂರರಿಂದ ಗುಣಾಕಾರ ಮಾಡಿದರೆ ತೊಂಬತ್ಮೂರು ರೂಪಗಳು ಈ ವೈಕಾರಿಕ ತೈಜಸ ತಾಮಸ ಅಂತ ದೇವತೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ರೂಪಗಳು ಅದರಲ್ಲಿ ಬ್ರಹ್ಮದೇವರು ರುದ್ರದೇವರು ಅವರನ್ನು ಬಿಡಬೇಕು ಅವರಿಗೆ ವಿಕಾರಗಳು ಯಾವುದೇ ಇರುವುದಿಲ್ಲ ದೇಹತಃ ಆದ್ದರಿಂದ ಅವರಿಗೆ ವೈಕಾರಿಕದ ಸಂಬಂಧ ಇಲ್ಲ ಇಂದ್ರಾದಿಗಳಿಂದ ಪ್ರಾರಂಭ ವೈಕಾರಿಕ ತೇಜಸ ತಾಮಸ ಅಂತ ವೈಕಾರಿಕ ಅಂತಂದರೆ ವಿಕಾರ ಇರತಕ್ಕಂತಹ ದೇಹ ಇಂದ್ರಾದಿಗಳಿಗೆ ಇದೆ ಆ ದೇಹಗಳಿವೆ ವಿಕಾರಕ್ಕೆ ಪ್ರಯೋಜಕವಾಗಿರತಕ್ಕಂತಹ ದೇವತೆಗಳು ಅಥವಾ ವಿಕಾರವನ್ನು ಕೊಡತಕ್ಕಂತಹ ದೇಹದ ಮೇಲೆ ಅಭಿಮಾನ ಇದೆ ಅವರಿಗೆ ಅದಕ್ಕೆ ವೈಕಾರಿಕರು ಅಂತ ಹೆಸರು ನಮ್ಮ ದೇಹದಲ್ಲಿ ಬೇರೆ ಬೇರೆ ದೇವತೆಗಳಿದ್ದಾರೆ ಅವರು ವೈಖಾರಿಕ ಅಂತ ಅನಿಸಿಕೊಂಡು ಈ ದೇಹದ ಇರ್ತಾರಂತೆ ಯಾಕೆಂದರೆ ವಿಕಾರ ಕೊಡ್ತಾರೆ ಈ ಶರೀರಕ್ಕೆ ವಿಕಾರಗಳಿವೆ ಹಸಿವೆ ನೀರಡಿಕೆ ಬೇರೆ ಬೇರೆ ಕಾವನೆಗಳು ರಾಗದ್ವೇಷಗಳು ಬೇರೆ ಬೇರೆ ವಿಕಾರಗಳಾಗ್ತವೆ ಈ ವಿಕಾರವನ್ನು ಕೊಡತಕ್ಕಂತಹ ದೇಹದ ಒಳಗೆ ಕೂತವರಾಗಿ ವೈಕಾರಿಕರೆನಿಸಿ ದೇವತೆಗಳು ಇರ್ತಾರಂತೆ ತೈಜಸರೆನಿಸಿ ದೇವತೆಗಳು ಇರ್ತಾರಂತೆ ತೈಜಸರಾಗಿ ಕಣ್ಣಿನೊಳಗೆ ಇಂದ್ರಿಯಗಳ ಕೂತಿರ್ತಾರೆ ಅವರು ಅವರು ತೈಜಸರು ಅಲ್ಲಿ ಅಷ್ಟು ವಿಕಾರ ಇಲ್ಲ ದೇಹ ಇದ್ದಾಗ ಯಾವುದು ವಿಕಾರ ಇರ್ತದೆ ಇಂದ್ರಿಯದಲ್ಲಿ ಕೂತಾಗ ಆ ವಿಕಾರಗಳಿರಿಲ್ಲ ಅವರಿಗೆ ಅದಕ್ಕೆ ತೈಜಸರು ತೇಜಸ್ಸಿಗೆ ಸಂಬಂಧಪಟ್ಟಂಥವ್ರದ್ದು ಅವರ ದೇಹ ತೈಜಸ ದೇಹ ಅದು ತೈಜಸರಾಗಿ ಅಲ್ಲಿ ಕೂತಿರ್ತಾರೆ ಯಾಕೆಂದರೆ ನಮ್ಮ ಕಣ್ಣು ಸರಿಯಾಗಿ ನೋಡಬೇಕು ಕಿವಿ ಸರಿಯಾಗಿ ಕೇಳಬೇಕು ಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ ಅಲ್ಲಿ ಹಾಗಾಗಿ ಅಲ್ಲಿ ದೇವತೆಗಳು ತಪ್ಪುವುದಿಲ್ಲ ಚೂರು ತಪ್ಪುವುದಿಲ್ಲ ತಪ್ಪಿದ್ದು ನಮ್ಮ ದೋಷ ಹೊರತು ದೇವತೆಗಳ ತಪ್ಪಲ್ಲ ದೇವತೆಗಳಿಗೆ ಅದರಿಂದ ಏನಿಲ್ಲ ದೇವತೆಗಳು ಸರಿಯಾಗಿರ್ತಕ್ಕಂಥ ವಸ್ತುವನ್ನೇ ತೋರಿತಾರೆ ನಮ್ಮ ಸ್ವಭಾವ ನಮ್ಮ ಕರ್ಮ ನಮ್ಮ ಆಹಾರಗಳಿಗೆ ಅನುಗುಣವಾಗಿ ನಾವು ತಪ್ಪುವಂತಹದ್ದು ದೇವತೆಗಳು ಸರಿಯಾಗಿರ್ತಾರೆ ತೈಜಸರಾಗಿರ್ತಾರೆ ಅವರು ಅವರು ಅವನಿಂದ ಎಂಥ ಜ್ಞಾನ ಬರಬೇಕೋ ಅಂತಹದ್ದೇ ಜ್ಞಾನವನ್ನು ಹುಟ್ಟಿಸ್ತಾರೆ ತೈಜಸ ಅದು ತೇಜೋಮಯವಾಗಿರ್ತಕ್ಕಂತಹದ್ದು ಒಂದ್ಸಲ ನಾನು ವಿವರಿಸಿದ್ದೆ ಅದರ ಬಗ್ಗೆ ಇಂದ್ರಿಯಾಣಿ ತೈಜಸಾನ್ಯಾ ಇಂದ್ರಗಳು ಇಂದ್ರಿಯಗಳು ತೈಜಸ ಯಾಕೆಂತಂದ್ರೆ ಅದು ಇಂದ್ರಿಯ ಅದಕ್ಕೆ ಇದಂ ಪ್ರತಿ ದ್ರವಂತೀತಿ ಇಂದ್ರಿಯಾಣಿ ಅಂತ ವಿಷಯದ ಕಡೆ ಓಡುವಂತಹದ್ದು ಇಂದ್ರಿಯಗಳು ಅಂತ ಇಂದ್ರಿಯ ಕೂತಲ್ಲಿ ಎಲ್ಲವನ್ನೂ ಕಲೆಕ್ಟ್ ಮಾಡಲಿಕ್ಕಾಗುವುದಿಲ್ಲ ಅದು ಆ ಜಾಗಕ್ಕೆ ಹೋಗಿ ಕಲೆಕ್ಟ್ ಮಾಡಬೇಕು ಮನಸ್ಸು ಅದು ಅಲ್ಲಿಯೇ ಕೂತು ಎಲ್ಲವನ್ನೂ ಗ್ರಹಿಸ್ತದೆ ಆದರೆ ಒಂದು ರೂಪದಿಂದ ಮನಸ್ಸು ಇಂದ್ರಿಯಗಳ ಜೊತೆಗೂ ಹೋಗಬೇಕು ಇಂದ್ರಿಯಗಳು ಅದು ವಿಷಯಗಳ ಇದ್ದಲ್ಲಿ ಹೋಗುದು ಕಿವಿ ಅಲ್ಲಿ ಹೋಗಿ ಶಬ್ದವನ್ನು ಗ್ರಹಿಸಿಕೊಂಡು ಬಂದು ಇಂಥ ಶಬ್ದ ಅಂತ ಹೇಳುತ್ತೆ ಅದರಿಂದ ಶಬ್ದ ಕಡೆಗೆ ಇಂದ್ರಿಯಗಳು ಹೋಗುವುದುಂಟು ಮೂಗು ಹೋಗುವುದುಂಟು ಅಡಿಗೆ ಮನೆ ತನಕ ಹೋಗಿ ಹುಡುಕೊಂಡು ಎಂಥದ್ದು ಇವತ್ತು ಅಂತ ವಿಚಾರಿಸಿಕೊಂಡು ಇಲ್ಲಿ ಕೂತವನಿಗೆ ಮಾಹಿತಿಯನ್ನು ಮುಟ್ಟಿಸುತ್ತವೆ ಆದ್ದರಿಂದ ಇಂದ್ರಿಯಗಳು ದ್ರವಣಶೀಲಗಳು ಓಡುವವುಗಳು ಓಡುವುದು ಯಾವುದರ ಸ್ವಭಾವ ಬೇರೆ ಯಾವುದಕ್ಕೂ ಓಡಲಿಕ್ಕಾಗುವುದಿಲ್ಲ ಅದು ಸೂರ್ಯ ಅಲ್ಲೇ ಇರ್ತಾನೆ ಆದರೆ ಸೂರ್ಯನ ಕಿರಣಗಳು ಸೂರ್ಯನ ತೇಜವಂಶಗಳು ಎಲ್ಲ ಕಡೆ ವ್ಯಾಪಿಸುತ್ತವೆ ಅಂದರೆ ತೈ ತೈಜಸ ಪದಾರ್ಥ ಅದು ಕೂತಲ್ಲಿ ವ್ಯಾಪಿಸ್ತವೆ ದೀಪ ಇದೆ ಒಂದು ಕಡೆ ದೀಪ ಇದೆ ಇಡೀ ಕೋಣೆಯನ್ನು ಬೆಳೆ ಬೆಳಗಿಸ್ತದೆ ಒಂದು ಕಡೆ ಇದ್ದು ಬೆಳಗಿಸುವ ಶಕ್ತಿ ಆ ತೇಜೋಮಯವಾದ ಪದಾರ್ಥಗಳಿಗೆ ಇರುವುದು ಅದು ತೈಜಸ ಇಂದ್ರಿಯದ ಒಳಗೆ ಭಗವಂತ ದೇವತೆಗಳು ತೇಜಸರಾಗಿರ್ತಾರೆ ತೇಜೋಮಯರಾಗಿ ಅಂದರೆ ಜ್ಞಾನ ಕಾರ್ಯವನ್ನು ಉಂಟು ಮಾಡಿಕೊಡುವವರಾಗ್ತಾರೆ ಅದು ತೈಜಸ ರೂಪ ತಾಮಸ ಅಂತ ತಾಮಸ ಅಂತ ಅಂದರೆ ಈ ಭೂತಗಳಲ್ಲಿ ಇರತಕ್ಕಂತಹ ದೇವತೆಗಳ ರೂಪ ಅಂದ್ರೆ ಈ ಪೃಥಿವಿ ಈ ಜಲದಲ್ಲೆಲ್ಲ ತುಂಬಿರ್ತಾರೆ ಪೃಥಿವಿ ಅಪ್ಪು ತೇಜಸ್ಸು ವಾಯು ಆಕಾಶದಲ್ಲಿ ದೇವತೆಗಳು ತುಂಬಿರ್ತಾರೆ ಅದು ತಾಮಸ ರೂಪ ತಾಮಸ ರೂಪ ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ರೂಪ ಅಲ್ಲಿ ಜ್ಞಾನದ ಕಾರ್ಯ ಆಗುವುದಿಲ್ಲ ಮಣ್ಣು ಮಾತಾಡುವುದಿಲ್ಲ ಮಾತಾಡಿದರೂ ವ್ಯವಹಾರಕ್ಕೆ ಪ್ರಯೋಜಕ ಆಗುವುದಿಲ್ಲ ಮಣ್ಣು ಮಾತಾಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಮೃದಬ್ರವೀತ್ ಆಬ್ರುವನ್ ಎಲ್ಲ ಉಂಟು ಮಣ್ಣು ಮಾತಾಡಿತು ನೀರು ಮಾತಾಡಿತು ಅಂತೆಲ್ಲ ಉಂಟು ಆದರೆ ಮಾತಾಡಿತು ಅಂದ್ರೆ ನಮ್ಮ ಹತ್ರ ಮಾತಾಡಿತ ನಮಗೆ ಮಾತಾಡಿದ್ರೆ ಅರ್ಥ ಆಗುದಿಲ್ಲ ಅದು ಮಾತಾಡುತ್ತೆ ನೀರು ನೋಡಿ ಅದು ಜುಳು ಜುಳು ಜುಳು ಅಂತ ಹೇಳುತ್ತೆ ನಮಗೆಂತ ಜುಳು ಜುಳು ಅಂತ ಇಷ್ಟೇ ಅರ್ಥ ಆಗುದದು ಅದು ಹೇಳುದು ನೋಡು ನಾನು ಹರಿತಾ ಇದ್ದೇನೆ ನಾನು ಉಪಯೋಗ ಪಡೆ ದೇವತೆಗಳಿದ್ದಾರೆ ಅನುಸಂಧಾನ ಮಾಡು ದೇವರಿದ್ದಾನೆ ದೇವರ ಕಡೆಯಿಂದ ಬಂದದ್ದು ಅಂತ ಹೇಳುತ್ತೆ ನಮಗೇನು ಯಾವುದು ಅರ್ಥ ಆಗುದಿಲ್ಲ ಅಯ್ಯೋ ನೀರು ಅದು ಹರಿಯಿತು ಅಷ್ಟದು ಹೇಳುದೇನು ದಾಸರು ಹೇಳಿದಾರೆ ನಾಮಸ್ಮರಣೆ ಸಂದಿಯಲ್ಲಿ. ಅದು ನೀರು ಹರಿಯುವಾಗ ಹರಿವಾಗ ಅದು ಹರಿಯಲ್ಲಿ ನದಿಗೆ ಹೆಸರಾಗಿ ನದಿ ಹರಿಯುವುದು ಅಂತ ಅಲ್ಲಿ ಹರಿ ಇರ್ತಾನೆ ಅಲ್ಲಿ ಅದನ್ನು ಚಿಂತನೆ ಮಾಡಬೇಕು ನಮಗೆ ಅರ್ಥ ಆಗುವುದಿಲ್ಲ ಅಂತ ನೀರು ಬೀಳುವಾಗ ಆಗುವ ಶಬ್ದ ಬೆಂಕಿ ಅದು ಚಟಚಡ ಚಟ ಅಂತ ಅವ್ರ ರೀತು ಚಟಚಟ ಅಂದ್ರೆ ಎಂತದು ಚಟಕ್ಕಿರ್ತೇನೆ ಅಂತವಾ ಗೊತ್ತಿಲ್ಲ ನಮಗೆ ಅದರಲ್ಲಿ ಇರತಕ್ಕಂಥ ಆ ಧ್ವನಿಗೆ ಒಂದು ತನ್ನದೇ ವ್ಯಾಖ್ಯಾನಗಳಿವೆ ಅಲ್ಲಿಯೂ ಕೂತು ಮಾತಾಡ್ತಾರೆ ಇದೇ ಆದರೆ ವ್ಯವಹಿತ ನಮಗೆ ಅರ್ಥ ಆಗುವುದಿಲ್ಲ ಅದಕ್ಕಿನ್ನೊಂದು ಮಾಧ್ಯಮ ಬೇಕು ಯಾರಾದರೂ ವ್ಯಾಖ್ಯಾನ ಮಾಡೋರಿದ್ದಾಗ ಅರ್ಥ ಆಗ ಅದಕ್ಕೆ ತಾಮಸ ಅಂತ ಅಲ್ಲಿಯೂ ದೇವತೆಗಳಿರ್ತಾರೆ ಅವರು ತಾಮಸರಾಗಿರ್ತಾರೆ ತಾಮಸರು ಅಂದರೆ ದೇವತೆಗಳು ತಾಮಸರು ತಮೋಯೋಗ್ಯರು ಅಂತ ಅಲ್ಲ ದೇವತೆಗಳಿಗೆ ತಮಸ್ಸು ಅಂಧಕಾರ ಅಂತ ಅದರ ಅರ್ಥ ಅಲ್ಲ ಅಲ್ಲಿದ್ದ ಪದಾರ್ಥದಲ್ಲಿ ಜ್ಞಾನದ ಕಾರ್ಯ ನಡೆಯುವುದಿಲ್ಲ ಅದಕ್ಕೆ ತಾಮಸ ಇಂದ್ರಿಯದಲ್ಲಿದ್ದು ತೈಜಸ ಕಾರ್ಯ ದೇವತೆಗಳಿಗೆ ಶರೀರ ಇದೆ ವಿಕಾರ ಇದೆ ಅದು ವೈಕಾರಿಕ ಈಗ ವೈಕಾರಿಕ ತೇಜಸ ತಾಮಸ ಅಂತ ಮೂರು ರೀತಿಯಾಗಿರ್ತಕ್ಕಂತಹ ಅಹಂಕಾರಗಳಿವೆ ಈ ಅಹಂಕಾರಗಳ ಸಂಬಂಧ ಈ ದೇವತೆಗಳಿಗಿದೆ ವಸು ರುದ್ರ ಆದಿತ್ಯರಿಗಿದೆ ಹಾಗಾಗಿ ವಸುಗಳು ಎಂಟು ಜನ ಆ ಎಂಟು ವಸುಗಳಿಗೆ ಈ ಮೂರು ವೈಕಾರಿಕ ತೇಜಸ ತಾಮಸ ಈ ಮೂರರ ಸಂಬಂಧ ಆದಾಗ ಅಲ್ಲಿ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಅವರಿಗೆ ಸಂಬಂಧಪಟ್ಟಿರತಕ್ಕಂತಹದ್ದು ರೂಪಗಳು ಹಾಗೆ ಹನ್ನೊಂದು ಜನ ಆದಿತ್ಯರುಗಳು ಹನ್ನೊಂದು ಜನ ಆದಿತ್ಯರಿಗಳಿಗೆ ವೈಕಾರಿಕ ಹನ್ನೊಂದು ಜನ ರುದ್ರರಿಗೆ ವೈಕಾರಿಕ ತೈಜಸ ತಾಮಸ ಅಂತ ಸಂಬಂಧ ಆದಾಗ ಮೂವತ್ಮೂರು ಅವರದ್ದು ರೂಪಗಳು ಹಾಗೆ ಆದಿತ್ಯರು ಹನ್ನೆರಡು ಜನ ಅವರಿಗೆ ವೈಕಾರಿಕ ತೈಜಸ ತಾಮಸದ ಸಂಬಂಧ ಬಂದಾಗ ಅದು ಮೂವತ್ತಾರು ಈ ಮೂವತ್ತಾರು ಅಂತ ಪೂರ್ತಿ ಗಟ್ಟಿಯಾಗಿ ಹೇಳಲಿಕ್ಕಾಗುವುದಿಲ್ಲ ಯಾಕೆ ಅಂತಂದ್ರೆ ಆ ಹನ್ನೆರಡು ಮೂರಲ್ಲಿ ಮೂವತ್ತಾರು ಲೆಕ್ಕ ಏನೋ ಸರಿಯಾಗಿದೆ ಆದ್ರೆ ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾದಿದೆ ಯಾಕೆಂದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದ್ದೆ ಹನ್ನೆರಡರಲ್ಲಿ ಒಬ್ಬ ಉರುಗಾಯ ಇದ್ದಾನೆ ಅವನು ಭಗವಂತನೇ ಸ್ವತಃ ಅಂತ ಆದ್ರಿಂದ ನಾವು ಲೆಕ್ಕ ಮಾಡುವಾಗ ಹನ್ನೊಂದೊಂದು ಲೆಕ್ಕ ಮಾಡಬೇಕು ಹನ್ನೊಂದು ಇಂಟು ಅಂದ್ರೆ ಮೂವತ್ತ್ ಆಯ್ತು ಅದು ಮೂವತ್ತಾರು ಆಗಬೇಕು ನಮಗೆ ಮೂವತ್ತಾರು ಆಗಬೇಕಾದ್ರೆ ಅಲ್ಲಿ ಆ ಉರುಗಾಯನೇ ಮೂರು ರೂಪದಿಂದ ಅಲ್ಲಿರ್ತಾನೆ ವಾಸುದೇವ ಸಂಕರ್ಷಣ ಪ್ರದ್ಯಮ್ನ ಎಂಬಂತಹ ಮೂರು ರೂಪದಿಂದ ಇರ್ತಾನೆ ಅದನ್ನು ಸೇರಿಸಿಕೊಂಡು ಮೂವತ್ತಾರು ಮಾಡಬೇಕು ಹೊರತು ವೈಕಾರಿಕ ತೇಜಸ ತಾಮಸ ಅಂತ ಹೀಗಲ್ಲ ಅವ ಆ ಜಾಗದಲ್ಲಿ ಇದ್ದ ರೂಪ ಭಗವಂತನದ್ದು ಮತ್ತೆ ಮೂರು ಅಂತ ಇಟ್ಟುಕೊಂಡು ಒಟ್ಟಿಗೆ ಮೂವತ್ತಾರು ರೂಪ ಅದು ಹೀಗೆ ಇಪ್ಪತ್ನಾಲ್ಕು ವಸುಗಳ ರೂಪ ರುದ್ರರ ಮೂವತ್ತ ಮೂರು ರೂಪ ಆದಿತ್ಯರಿಗೆ ಸಂಬಂಧಪಟ್ಟ ಮೂವತ್ತಾರು ರೂಪ ಒಟ್ಟಿಗೆ ಸೇರಿದರೆ ಇಪ್ಪತ್ನಾಲ್ಕು ಪ್ಲಸ್ ಮೂವತ್ಮೂರು ಪ್ಲಸ್ ಮೂವತ್ತಾರು ಒಟ್ಟಿಗೆ ಸೇರಿದರೆ ತೊಂಬತ್ತಾರು ಅಲ್ಲ ಮೈನಸ್ ತೊಂಬತ್ತು ತೊಂಬತ್ತಾರು ಅಂದ್ರೆ ತೊಂಬತ್ ಮೂರು ರೂಪಗಳಾಯಿತು ಮತ್ತೆ ಮೂರು ರೂಪಗಳು ಅದು ಮತ್ತೆ ಹೇಳ್ತಾನೆ ಈ ತೊಂಬತ್ತಾರು ರೂಪಗಳ ಬಗ್ಗೆ ಈ ಮೂರು ನುಡಿಗಳಲ್ಲಿ ದಾಸರು ಹೇಳ್ತಾರೆ ಅದರಲ್ಲಿ ಮತ್ತೆ ಮೂರು ರೂಪಗಳು ಅಂತ ತೊಂಬತ್ತಾರು ತೊಂಬತ್ಮೂರು ಪ್ಲಸ್ ಅದಕ್ಕೆ ಕೊನೆಗೆ ಹೇಳ್ತಾರೆ ಕರ್ತೃ ಕರ್ಮ ಕ್ರಿಯೆಗಳಲ್ಲಿ ಕರ್ತೃವಿನಲ್ಲಿ ಕರ್ಮದಲ್ಲಿ ಕ್ರಿಯೆಯಲ್ಲಿರತಕ್ಕಂತಹ ಭಗವಂತನ ಮೂರು ರೂಪಗಳು ಅಂತ ಅದನ್ನು ಸೇರಿಸಿಕೊಳ್ಳಬೇಕು ಕರ್ತೃವಿನಲ್ಲಿ ಭಗವಂತ ಇರ್ತಾನೆ ಅಂತ ನೋಡಿ ಎಷ್ಟು ಸ್ವಾಮಿಗೆ ಕೃಪೆ ನೋಡಿ ಅವನ ಒಳಗೆ ಕೂಡ್ತಾನೆ ಯಾರು ಮಾಡ್ತಾನೆ ಶ್ರಾದ್ದ ಅವನ ಒಳಗೆ ಭಗವಂತ ಕೂತು ಶ್ರಾದ್ದ ಮಾಡಿಸ್ತಾನೆ ಅಂತೆ ಕರ್ಮ ಆ ಕರ್ಮಗಳಲ್ಲಿಯೂ ಕೂಡ ಭಗವಂತ ನೆಲೆಸಿರ್ತಾನೆ ಈ ಶ್ರಾದ್ದದಲ್ಲಿ ನಡೀತಕ್ಕ ಆಕ್ಷನ್ ಕ್ರಿಯೆಗಳಿಗೆ ಕ್ರಿಯೆ ಅಂತ ಹೆಸರು ಹೆಸರೇ ಕ್ರಿಯೆ ಅಂತ ಅದಕ್ಕೆ ಎಷ್ಟನೇ ದಿವಸದ ಕ್ರಿಯೆ ಹತ್ತನೇ ದಿವಸದ ಕ್ರಿಯೆ ಹನ್ನೊಂದನೇ ದಿವಸದ ಕ್ರಿಯೆ ಎಂತ ಹೇಳ್ತಾರೆ ಈ ಕ್ರಿಯೆ ಅದರಲ್ಲಿಯೂ ಭಗವಂತ ನೆಲೆಸಿದ್ದಾನೆ ಒಟ್ಟಿಗೆ ತೊಂಬತ್ತಾರು ಷಣ್ಣವತಿ ಭಗವಂತನ ರೂಪಗಳು ಏನ್ ಮಾಡ್ಬೇಕು ನಾವು ಈ ರೂಪಗಳನ್ನು ಎಲ್ಲಿ ಚಿಂತನೆ ಮಾಡಬೇಕಾದ್ದು ಅದರಲ್ಲಿ ಮೂರು ಜನ ಬ್ರಾಹ್ಮಣರು ಇರ್ತಾರೆ ಆ ಮೂವರಲ್ಲಿ ಪಿತೃ ಪಿತಾಮಹ ಪ್ರವಿತಾಮಹ ಅಂತ ಅದರಲ್ಲಿ ವಸು ಆದಿತ್ಯ ಅಂತ ಅದರಲ್ಲಿ ಭಗವಂತನ ದೇವತೆಗಳ ರೂಪ ತೊಂಬತ್ಮೂರು ಪ್ಲಸ್ ಮೂರು ಮತ್ತೆ ಭಗವಂತನ ರೂಪ ಭಗವಂತನ ರೂಪ ಯಾವುದು ಅದು ಜನಾರ್ದನ ರೂಪ ಅಂತ ಹೇಳ್ತೇನೆ ಜನಾರ್ದನ ರೂಪ ಎಷ್ಟು ಮೂರು ಸಾವಿರದ ಐನೂರ ಐವತ್ತೈದು ರೂಪಗಳು ಅದನ್ನು ಮರ್ತು ಹೋಗ್ತದೆ ಈ ಶಾರತ ದಿವಸ ಖಂಡಿತ ಮರ್ತು ಹೋಗುದು ನೆನಪಿಟ್ಟುಕೊಂಡು ನಾನು ಸುಲಭ ಉಪಾಯ ಹೇಳ್ತೇನೆ ದಾತರು ಹೇಳಿದ್ದಾರೆ ಅದನ್ನು ಜನಾರ್ದನ ಎಷ್ಟು ರೂಪ ಮೂರು ಹಿಂದಿನ ಕಾಲದಲ್ಲಿ ನೆನಪಿಟ್ಟುಕೊಳ್ಳಲಿಕ್ಕೆ ಕಂಪ್ಯೂಟರ್ ಇರಲಿಲ್ಲ ಅವರ ಇದೇ ಕಂಪ್ಯೂಟರ್ ಹೌದು ಜನಾರ್ದನ ಎಂಬ ಶಬ್ದವೇ ಒಂದು ಕಂಪ್ಯೂಟರ್ ಆ ಜನಾರ್ದನ ನೀವು ಲೆಕ್ಕ ಮಾಡಿ ಮೂರು ಸಾವಿರದ ಐನೂರ ಐವತ್ತೈದು ಜ ಅಂದರೆ ಅದು ಮೂರು ನಾ ಅಂದ್ರೆ ಐದು ದ ಅಂದ್ರೆ ಮೂರು ಪ್ಲಸ್ ಎರಡು ದ ಅಂದ್ರೆ ತಾತ ದ ಅಂದ್ರೆ ಯಾರ ಅಂದ್ರೆ ಮೂರು ಪ್ಲಸ್ ಎರಡು ಜ ಜನಾರ್ದನ ನ ಅಂದ್ರೆ ಐದು ಅತ್ತೆ ಮೂರು ಸಾವಿರದ ಐನೂರ ಐವತ್ತು ಜನಾರ್ಧನ ಎಂಬಲ್ಲಿ ನಾ ಎರಡಿದೆ ಎರಡು ನಾನು ಕೂಡ ತಾತಾ ದಾದ ಐದು ಐದು ದ ಅಂದ್ರೆ ಅರ್ಧ ಅರ್ಧ ರ ಅಂದ್ರೆ ಮೂರು ಪ್ಲಸ್ ಎರಡು ಐದು ಜ ಅಂದ್ರೆ ಮೂರು ಚೆನ್ನಾಗಿ ಇದು ಬರ್ಬೇಕು ಮಾತ್ರ ಇದು ಬರೆದಿದ್ರೆ ಕಷ್ಟ ಎ ಬಿ ಸಿಡಿ ಮಾತ್ರ ಬಂದರೆ ಆಗ್ಲಿಕ್ಕಿಲ್ಲ ಇದು ಬರ್ಬೇಕು ಖಚಡ ಮಜಾದಿಗಳು ಬಂದರೆ ಲೆಕ್ಕ ಮಾಡಲಿಕ್ಕೆ ಸುಲಭ ಹೀಗೆ ಜನಾರ್ದನ ಅಂದ್ರೆ ಮೂರು ಸಾವಿರದ ಐನೂರ ಐವತ್ತೈದು ರೂಪಗಳು ಅಂದ್ರೆ ಜನಾರ್ದನ ಮೂರ್ ಸಾವಿರದ ಐನೂರ ರೂಪಗಳಲ್ಲಿ ನೆಲೆಸಿಕೊಂಡು ಕರ್ತೃ ಕರ್ಮ ಕ್ರಿಯಾದಿಗಳಲ್ಲಿ ಇದ್ದುಕೊಂಡು ವಸೃಂಧರಾದಿತ್ಯರ ಒಳಗೆ ನೆಲೆಸಿಕೊಂಡು ಭಗವಂತ ಈ ಕೊಟ್ಟ ಪಿಂಡವನ್ನು ಸ್ವೀಕರಿಸಿ ಅದನ್ನು ಕನ್ವರ್ಟ್ ಮಾಡಿ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಪುಣ್ಯವನ್ನಾಗಿ ಮಾಡಿ ಕೊಂಡೋಗಿ ಅಪ್ಪ ಅಮ್ಮನೆಗೆ ಮುಟ್ಟಿಸ್ತಾನೆ ಒಂದು ಪಿಂಡ ಇಡ್ಲಿಲ್ಲ ಅಂತಂದ್ರೆ ಅಥವಾ ಏಕಾದಶಿ ದಿವಸ ಪಿಂಡ ಇಟ್ಟರೆ ಅಥವಾ ನಿಷಿದ್ಧವಾಗಿ ಮಾಡಿದರೆ ಅದನ್ನು ಹೋಗಿ ಮುಟ್ಟಿಸ್ತಾನಂತೆ ಒಂದೋ ಆನಂದದ ಬಾಷ್ಪ ರೂಪದಿಂದ ಒಂದೋ ದುಃಖದ ಬಾಷ್ಪರೂಪದಿಂದ ಆದ್ದರಿಂದ ಅದು ಅಲ್ಲಿ ಹೋಗಿ ಮುಟ್ಟಿಸುವ ಜವಾಬ್ದಾರಿ ಭಗವಾನ್ ಹೇಗೆ ಕೊಟ್ಟಿದ್ದೇವೆ ಹಾಗೆ ಹೋಗಿ ಮುಟ್ಟಿಸ್ತಾನೆ ಆದರೆ ಶ್ರದ್ಧೆ ನಂಬಿಕೆ ಬೇಕು ಇದು ಕೊಟ್ಟರೆ ದೇವರು ಹೋಗಿ ಮುಟ್ಟಿಸದಿದ್ರೆ ಗೊತ್ತಿಲ್ಲ ನನಗೆ ಶ್ರದ ಶ್ರದ್ಧೆ ಬೇಕು ಅಲ್ಲ ಮನೆಯಲ್ಡರ್ ಮಾಡಿದರೆ ದುಡ್ಡು ಸಮಸ್ಯೆ ಇರ್ತದೆ ಅದಕ್ಕೆ ಎಂಟಿ ಮಾಡಿದ್ರೆ ಅದು ಎಂಟಿ ಆಗಿಬಿಟ್ರೆ ಸಮಸ್ಯೆ ಇದ್ದೇ ಇರುತ್ತೆ ನಮಗೆ ಅಂದ್ರೆ ಶ್ರದ್ಧೆ ಬೇಕು ನಂಬಿಕೆ ಬೇಕು ಈ ಲೌಕಿಕವಾಗಿರುವುದರಲ್ಲಿ ನಂಬಿಕೆ ಇರ್ ಹೋಗಬಹುದು ಅಂದರೆ ಕೊಟ್ಟದ್ದನ್ನು ಮುಟ್ಟಿಸದೇ ಇರಬಹುದು ಅಲ್ಲ ಹೋಗಿ ಮುಟ್ಟದೇ ಇರಬಹುದು ಆದರೆ ಶ್ರದ್ಧೆ ನಂಬಿಕೆ ಬೇಕೇ ಬೇಕು ಇಲ್ಲಿ ನಂಬಿಕೆಯಿಂದ ನಾವು ಕೊಟ್ಟರೆ ಅವನು ಹೋಗಿ ಭಗವಂತ ಅಲ್ಲಲ್ಲಿ ಹೋಗಿ ಮುಟ್ಟಿಸುವ ಜವಾಬ್ದಾರಿ ಹೊರತಾನೆ ಖಂಡಿತ ಮುಟ್ಟಿಸ್ತಾನೆ ಅಂತ ಅದನ್ನು ದಾಸರು ಈ ಸಂಧಿಯಲ್ಲಿ ವಿವರಿಸ್ತಾರೆ ಕೃತಿರಮನ ಪ್ರದ್ಯುಮ್ನ ವಸುದೇವತೆಗಳು ದೇವತೆಗಳು ದೇವತೆಗಳ ಅಹಂಕಾರತ್ರಯದಳು ವಸುದೇವತೆಗಳ ಅಹಂಕಾರತ್ರಯದಳು ಅಹಂಕಾರತ್ರಯ ಅಂತಂದರೆ ವೈಕಾರಿಕ ತೇಜಸ ತಾಮಸ ಎಂಬ ಅಹಂಕಾರತ್ರಯದಳು ಚತುರವಿಂಶತಿ ರೂಪದಿಂದಲೇ ಚತುರ್ವಿಂಶತಿ ರೂಪದಿಂದ ಅಂದರೆ ಇಪ್ಪತ್ನಾಲ್ಕು ರೂಪದಿಂದ ಚತುರ್ವಿಂಶತಿ ರೂಪದಿಂದಲೇ ಇಪ್ಪತ್ನಾಲ್ಕು ರೂಪಗಳಿಂದ ಭೋಜ್ಯನೆನಿಸುವನು ಇದು ಸ್ವಲ್ಪ ಗಮನಿಸಬೇಕಾದ ಅಂಶ ಭೋಕ್ತೃಗಳ ಒಳಗಿದ್ದಾನೆ ಭೋಜ್ಯದ ಒಳಗೆ ಇರ್ತಾನೆ ಅಂತ ಭೋಜ್ಯ ಅಂದ್ರೆ ತಿನ್ನುವ ಪದಾರ್ಥಗಳಿಗೆ ಭೋಜ್ಯ ಅಂತ ಹೇಳ್ತಾರೆ ತಿನ್ನುವನಿಗೆ ಭೋಕ್ತೃ ಅಂತ ಹೇಳ್ತಾನೆ ತಿನ್ನುವ ಅಂತ ತಿನ್ನುವ ಅಲ್ಲ ತಿನ್ನಿಸುವವ ಅಂತ ಅರ್ಥ ಭೋಕ್ತೃ ಭೋಕ್ತೃ ಭೋಜ್ಯ ಅಥವಾ ಭೋಕ್ತೃ ಅಂದ್ರೆ ಅಲ್ಲಿ ಮೂರು ಜನ ಬ್ರಾಹ್ಮಣರು ಕೂತಿರ್ತಾರೆ ಅವರು ಭೋಕ್ತೃಗಳು ಆಹಾರವನ್ನು ಅನ್ನವನ್ನು ತಿನ್ನುವರು ಹೀಗೆ ಭೋಕ್ತೃ ಭೋಜಗಳ ಒಳಗೆ ನಾವು ಕೊಡತಕ್ಕಂತಹ ಪದಾರ್ಥ ತಿನ್ನತಕ್ಕಂತಹ ಅವರಲ್ಲಿ ಇಷ್ಟು ಅಂಶಗಳನ್ನು ರೂಪಗಳನ್ನು ನಾವು ಚಿಂತನೆ ಮಾಡಬೇಕಾದ್ದು ಭೋಕ್ತೃವಿನಲ್ಲಿ ಇಪ್ಪತ್ನಾಲ್ಕು ರೂಪ ಭೋಜದಲ್ಲಿ ಇಪ್ಪತ್ನಾಲ್ಕು ರೂಪ ಭೋಕ್ತೃವಿನಲ್ಲಿ ಮೂವತ್ತ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಾದ್ದು ಅಂತ ಹೇಳ್ತಾರೆ ಭೋಜ್ಯ ನೆನೆಸುವನು ಚತುರವಿಂಶತಿ ರೂಪದಿಂದಲೇ ಇಪ್ಪತ್ನಾಲ್ಕು ರೂಪದಿಂದ ಭೋಜ್ಯದೊಳಗೆ ನೆರೆಸಿ ಭಗವಂತ ಭೋಜ್ಯ ಅಂತಲೂ ಅವನಿಗೆ ಹೆಸರಿದೆ ಅಕ್ಷ ಅಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಶತಿ ಋತುರೂಪದಿ ಹುತವಾಹ ಅಕ್ಷ ಅಂತರ್ಗತ ಹುತವಾಹ ಅಕ್ಷ ಹುತವಾಹ ಹುತಂ ವಹತಿ ಹೋಮಿಸಿದ್ದನ್ನು ಭಸ್ಮ ಮಾಡತಕ್ಕಂತಹ ಅಗ್ನಿಗೆ ಹುತವಾಹ ಅಂತ ಹೆಸರು ಹುತವಾಹ ಅಕ್ಷ ಅಂದರೆ ಅಗ್ನಿ ಅಕ್ಷ ಅಗ್ನಿಲೋಚನ ಅಂದರೆ ರುದ್ರ ಆ ರುದ್ರನ ಒಳಗಿರತಕ್ಕವನು ಜಯಾಪತಿ ಅಂದರೆ ಸಂಘರ್ಷಣ ಅವನು ಮೂರಧಿಕ ತ್ರಿಶತಿ ಸ್ವರೂಪದಿ ಮೂವತ್ಮೂರು ರೂಪದಿಂದ ಭೋಕ್ತೃ ಜನಿಸುವ ಭೋಕ್ತೃಗಳ ಒಳಗಿದ್ದು ಭೋಕ್ತೃವಿನ ಒಳಗೆ ಮೂವತ್ ಮೂರು ರೂಪದಿಂದ ಇದ್ದಾನೆ ಇದನ್ನು ನಾವು ಅನುಸಂಧಾನ ಮಾಡಬೇಕಂತೆ ಭೋಜ್ಯದಲ್ಲಿ ಭಗವಂತ ಇಪ್ಪತ್ನಾಲ್ಕು ರೂಪದಿಂದ ಇದ್ದಾನೆ ಭೋಕ್ತೃವಿನ ಒಳಗೆ ರೂಪದಿಂದ ಇದ್ದಾನೆ ಅಂತ ಅದರಿಂದ ಶ್ರಾದ್ದಕ್ಕೆ ಹೋಗುವಾಗ ನೆನಪಿಟ್ಟುಕೊಳ್ಳಬೇಕು ಯಜಮಾನನಿಗೆ ಮರತ್ರೆ ಯಜಮಾನನಿಯರು ನೆನಪಿಟ್ಟುಕೊಂಡು ಹೇಳಬೇಕು ರೀ ನೋಡ್ರಿ ಇದರಲ್ಲಿ ಇಪ್ಪತ್ನಾಲ್ಕು ರೂಪಾಯಿ ಇದೆ ಭೋಕ್ತೃನಲ್ಲಿ ಮೂರು ರೂಪಾಯಿದೆ ಇದನ್ನು ಚಿಂತನೆ ಮಾಡಬೇಕು ಚಿಂತನೆ ಮಾಡಿ ನಾವು ಅನುಸಂಧಾನ ಮಾಡಿದ್ರೂ ಅದಕ್ಕೆ ಫಲ ಇದೆ ರೂಪದಿ ವಾರಿದಾಪ್ತ ನೋಳು ಇರುತಿ ಹನು ಮತ್ತೆ ಆರು ಅಧಿಕ ಮೂವತ್ತು ಅಂದರೆ ಮೂವತ್ತಾರು ರೂಪ ಆ ಮೂವತ್ತಾರು ರೂಪದಿಂದ ವಾರಿದ ವಾರಿ ವಾರಿದ ವಾರಿದಾಪ್ತ ವಾರಿ ಅಂದರೆ ನೀರು ವಾರಿಜ ಅಂದ್ರೆ ನೀರಿನಲ್ಲಿ ಬೆಳೆಯುವಂತಹದ್ದು ಕಮಲ ವಾರಿಜಾಪ್ತ ಅಂದ್ರೆ ಕಮಲಕ್ಕೆ ಆಪ್ತನಾದವ ಸೂರ್ಯ ವಾರಿಜಾಪ್ತನೋಳು ಇರುತಿಹನು ಮೂವತ್ತಾರು ರೂಪದಿಂದ ಆದಿತ್ಯನೋಳು ಇರುವನು ವಸೂರುದ್ರ ಆದಿತ್ಯ ಯಾರು ಮಾಯಾರಮಣ ಶ್ರೀ ಮಾಯಾರಮಣನಾಗಿರತಕ್ಕಂತ ವಾಸುದೇವ ಇರ್ತಾನೆ ಈಶ್ ವಾಕ್ಯ ನಾನು ಆಗ ಹೇಳಿದಾಗೆ ಸ್ವಲ್ಪ ಚಿಂತನೆ ಮಾಡಿ ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಬೇಕಾತು ವಾರಿಜಾಪ್ತನೊಳು ಇರುತಿಹನು ಮಾಯಾರಮಣ ವಾಸುದೇವನು ವಾರಿಜಾಪ್ತನೊಳು ಅಂದ್ರೆ ಆದಿತ್ಯರ ಒಳಗೆ ವಾಸುದೇವನು ಇರುತಿಹನು ವಾರಿ ಆದಿತ್ಯನ ಒಳಗೆ ಅಂತ ಹೇಳುವಾಗ ಹನ್ನೊಂದು ಜನರ ಒಳಗೆ ಇರುತಿಹನು ವಾಸುದೇವ ಅದರಲ್ಲೇನು ತೊಂದರೆಯನ್ನಿಲ್ಲ ಇನ್ನೊಬ್ಬ ಉರುಗಾಯನ ಉರುಗಾಯ ಅಂತ ಇಟ್ಟುಕೊಂಡಾಗ ಉರುಗಾಯನ ಒಳಗೆ ಇರುತಿಹನು ಅಂತ ಆಗುದಿಲ್ಲ ಉರುಗಾಯನ ಒಳು ಅಂದ್ರೆ ಅದಕ್ಕೆ ಅರ್ಥ ಏನು ಗೊತ್ತೋ ನಾನು ನನ್ನ ಕೈಯಲ್ಲಿದ್ದೇನೆ ಅಂತ ನಾವು ಹೇಳೋದಿಲ್ವೋ ಅಂದ್ರೆ ನನ್ನ ವಶ ನಾನು ಅಂತ ಆ ರೀತಿಯಲ್ಲಿ ಇದನ್ನು ತೆಕ್ಕು ಅಂದ್ರೆ ಹನ್ನೆರಡನೆಯ ಆದಿತ್ಯನಲ್ಲಿ ಅಂದ್ರೆ ಉರುಗಾಯನಲ್ಲಿ ಇರುತಿಯನು ಅಂದ್ರೆ ಉರುಗಾಯನಿಂದ ಅಭಿನ್ನನಾಗಿ ಇರುತಿಯನು ಈ ಮಾಯಾಪತಿಯಾಗಿರ್ತಕ್ಕಂತಹ ವಾಸುದೇವ ಅಂತ ಹೀಗೆ ಚಿಂತನೆ ಮಾಡಿಕಾಮದಲ್ಲಿ ದಾಸರ ಹೇಳಿದ್ರು ಇನ್ನೊಂದು ನಾಮಕರಣ ಮಾಡಿದರು ಕಾಲನಾಮದಲ್ಲಿ ಆ ಭಗವಂತನಿಗೆ ಕಾಲ ಅಂತ ಹೆಸರಂತೆ ಈ ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದು ನಾಮ ಭಗವಂತನಿಗೆ ಕಾಲ ಅಂತ ಅಲ್ವಾ ಶ್ರಾದ್ದ ನನಗೆ ನಾಳೆ ಆಫೀಸ್ ಉಂಟ್ರಿ ಆದ್ರೆ ನಾಳೆ ಎಲ್ಲ ಶ್ರಾದ್ದ ಆಗ್ಲಿಕ್ಕೆ ಆಗುದಿಲ್ಲ ಇವತ್ತು ಭಾನುವಾರ ಇದೆ ಇವತ್ತಂದ್ರೆ ಇವತ್ತಲ್ಲ ಭಾನುವಾರ ಇದೆ ಇವತ್ತು ಪಿಂಡ ಪ್ರದಾನ ಮಾಡಿದರೆ ಹೇಗೆ ಅದಾಗುದಿಲ್ಲ ಕಾಲ ನಾಮದಲ್ಲಿ ಅದಕ್ಕೆ ತಿಥಿ ಎಂಬಂತಹದ್ದು ಮುಖ್ಯ ತಿಥಿ ತಾತ್ಕಾಲಿಕಿ ಮೃತ ಪಾರಣೇ ಮರಣೇ ಚೈವ ತಿ ಅಂತ ಆಚಾರ್ಯರು ಹೇಳ್ತಾರೆ ಈ ಸಂಕಲ್ಪಕ್ಕೆಲ್ಲ ಆಗುವಾಗ ತಿಥಿ ಉದಯಕ್ಕಿದ್ರೆ ಸಾಕು ಇದು ಉದಯಕ್ಕೆ ಯಾವ ತಿತಿ ಅಂತ ನೋಡ್ಬೇಕು ಈಗ ಯಾವ ತಿಥಿ ನಡೀತಾ ಇದೆ ಅಂತ ಬೇಕಾಗಿಲ್ಲ ಅದು ಆ ಉದಯಕ್ಕೆ ಉದಯಾದ ಉದಯಾದ್ರವೇ ಉದಯದಿಂದ ಉದಯಕ್ಕಿರತಕ್ಕಂಥದ್ದು ಲೆಕ್ಕ ತಿಥಿ ಬೇರೆ ಎಲ್ಲದಕ್ಕೂ ಕೂಡ ಈ ಪಾರಣ ಮರಣ ಎರಡು ಪಾರಣ ಅಂದ್ರೆ ನಾಳೆ ಬೆಳಿಗ್ಗೆ ಆಗುತ್ತೆ ಅಲ್ಲ ಪಾರಣ ಅದಕ್ಕೆ ತಿತಿ ಅದು ಬಹಳ ತಿಥಿ ಭಾರಿ ಮುಖ್ಯ ದ್ವಾದಶಿ ಅದು ಸಾಧನ ದ್ವಾದಶಿ ಇದ್ರೆ ಅಂತೂ ಅದು ಸಾಧನೆ ಮಾಡಬೇಕು ಭೋಜನದಲ್ಲಿಯೂ ಸಾಧನೆ ಮಾಡಬೇಕಂತ ಅದು ತಿಥಿ ಕಾರಣಕ್ಕೆ ಆ ಹೊತ್ತಿಗೆ ತಿಥಿ ಮರಣಕ್ಕೂ ಹಾಗೆ ಯಾವ ಕಾಲದಲ್ಲಿ ಸತ್ತ ಆ ಅತಿಥಿ ಮುಖ್ಯ ಮರಣೇ ಶೈವ ಅಂದರೆ ಶ್ರಾದ್ದಕ್ಕೆ ತಿಥಿ ಭಾರೀ ಮುಖ್ಯ ಅದಕ್ಕೆ ನಾವು ಕರೆಯುವುದೇನು ಹೇಳಿ ಶ್ರಾದ್ದಕ್ಕೆ ಇವತ್ತು ಯಾರ ಅತಿಥಿ ಅಂತ ಕರೆಯುವುದು ತಿಥಿ ಇಂತಲೇ ಹೆಸರು ಅದಕ್ಕೆ ಅತಿಥಿಗಳು ಬಂದು ಮಾಡಬೇಕಾದ ಕಾರ್ಯಕ್ರಮ ಅದಕ್ಕೆ ಹೆಸರು ತಿಥಿ ನಮ್ಮಲ್ಲಿ ಬೈಗುವ ಶಬ್ದ ಅದು ಎಂತದ ನಾನು ತಿಥಿ ಮಾಡಿಬಿಟ್ಟ ಅಂತ ಅದಕ್ಕ ಎಲ್ಲಿಂದ ಎಲ್ಲಿ ನೋಡಿ ಶಬ್ದ ಎಲ್ಲಿಯೋ ಇದ್ದ ಶಬ್ದ ಎಲ್ಲಿಗೋ ಹೋದ್ರು ಆ ಶ್ರಾದ್ದಕ್ಕೆ ತಿಥಿ ಎಂಬುದು ಮುಖ್ಯ ಹಾಗಾಗಿ ಶ್ರಾದ್ದಕ್ಕೆ ತಿಥಿ ಅಂತ ಬಂತು ಯಾರಾದರೂ ಅನ್ಯಾಯ ಮಾಡಿದರೆ ಅವನು ಸತ್ತ ಅಂತ ಹೇಳಬೇಕಾದ್ರೆ ಶ್ರಾದ್ದ ಅಂತ ಹೇಳಬೇಕಾದ್ರೆ ತಿಥಿ ಅಂತ ಹೇಳುದು ನೋಡಿ ಎಲ್ಲಿಂದ ಎಲ್ಲಿಗೆ ಶಬ್ದಗಳು ಓಡ್ತಾ ಇರ್ತವೆ ತಿಥಿ ಅಂತಂದ್ರೆ ಅದು ಸತ್ತವರಿಗೆ ಕೊಡಬೇಕಾದ ಪಿಂಡ ಪ್ರದಾನಕ್ಕೆ ಅರ್ಹವಾದ ಕಾಲ ಅದಕ್ಕೆ ಹೇಳಿದ್ರು ದಾಸರು ಕಾಲ ನಾಮಧಿ ಕಾಲ ಅನೆ ಹೆಸರು ಕಾಲ ಅಂತಂದ್ರೆ ಏನು ಕಾಲಕ್ಕೆ ಕಾಲ ಅಂತ ಯಾಕೆ ಹೆಸರು ಕಲಯತಿ ಕಾಲ ನಾವು ಹೇಳುದುಂಟಲ್ಲ ಎಲ್ಲ ಕಾಲ ಬರಬೇಕ್ರಿ ನಮಗೆ ಈ ಕಾಲ ನಿಮಗೆ ಬಂದು ಕಾಲ ಇನ್ನು ಒಳ್ಳೆಯ ಕಾಲ ಬರುತ್ತೆ ಕಾಲ ಕಾಲ ಎನ್ನುದು ಕಾಲ ಯಾಕೆ ಕಲಯತಿ ಅದು ಒಟ್ಟುಗೂಡಿಸುವಂತಹದ್ದು ಕಾಲ ಅಲ್ವಾ ನಾವು ಕೊಟ್ಟ ಪಿಂಡವನ್ನು ಹೋಗಿ ಅಲ್ಲಿ ಕಲನೆ ಮುಟ್ಟಿಸಬೇಕಲ್ಲ ಕಲಯತಿ ಆ ಕಲೆಯತಿ ಮುಟ್ಟಿಸ್ತದೆ ಅದಕ್ಕೆ ಅದು ಕಾಲ ಕಾಲ ಕಾಲ ಅಂದರೆ ಕಾಲ ಜಡ ಅದಕ್ಕೆ ಏನು ಮುಟ್ಟಿಸಬೇಕದು ಗೊತ್ತಿಲ್ಲ ಕಾಲಾಂತರಗತ ಕಾಲ ನಿಯಾಮಕ ನಿಯಾಮಕನಾಗಿ ನಿಂತ ಭಗವಂತನೇ ಅದು ಕಾಲ ಎಲ್ಲವನ್ನೂ ಕೂಡಿಸುವವ ಆ ಕಲನೆ ಮಾಡುವವ ಸಂಕಲನೆ ಮಾಡುವವ ವಿಕಲನೆ ಮಾಡುವವ ಅದು ಕಾಲನಾಮಕನಾದ ಭಗವಂತ ಈ ಕಾಲನಾಮತಿ ಕಾಲ ಎಂಬ ಹೆಸರಿನಿಂದ ಆ ವಾಸುದೇವ ಮೂರು ವಿಧ ಪಿತೃಗಳ ಒಳಗೆ ಪಿತೃಗಳೊಳು ಅಂತ ಹೇಳ್ತಾರೆ ಮೂರು ವಿಧ ಪಿತೃಗಳ ಮೂರು ಪಿತೃಗಳು ಪಿತೃ ಪಿತಾಮಹ ಪ್ರವಿತಾಮಹ ಅಂತ ಮೂರು ಜನ ಪಿತೃದೇವತೆಗಳು ಪಿತಾಮಹ ಪ್ರವಿತಾಮಹ ಪಿತೃದೇವತೆಗಳು ಮೂರು ಜನ ಪಿತೃಗಳ ಒಳಗೆ ವಸು ತ್ರಿಪುರಾರಿ ಆದಿತ್ಯಗ ಅಂತ ಹೇಳ್ತಾರೆ ವಸು ತ್ರಿಪುರಾರಿ ಆದಿತ್ಯಗ ವಸು ಅಂದರೆ ಎಂಟು ಜನ ವಸುಗಳು ತ್ರಿಪುರಾರಿ ತ್ರಿಪುರ ಅರಿ ಮೂರು ಪಟ್ಟಣಗಳು ಕಂಚಿದ್ದು ಬೆಳ್ಳಿದ್ದು ಬಂಗಾರದ್ದು ಮೂರು ಪಟ್ಟಣದಲ್ಲಿ ನೆಲೆಸಿರತಕ್ಕಂತಹ ತ್ರಿಪುರಾಸರರು ಅಂತ ಪ್ರಸಿದ್ಧರಾದವರು ಅವರನ್ನು ಸಂಹಾರ ಮಾಡಿದ ಕೀರ್ತಿ ಭಗವಂತ ರುದ್ರದೇವರಿಗೆ ಕೊಟ್ಟ ಅವರು ತ್ರಿಪುರಾರಿ ಮೂರು ಪುರದ ಅರಿ ತ್ರಿಪುರಾರಿ ಎಷ್ಟು ಒಳ್ಳೆಯ ವಿಶೇಷಗಳನ್ನು ಕೊಡ್ತಾರೆ ದಾಸರು ಇದು ಮೂರು ಪಿತೃ ಪಿತಾಮಹ ಪ್ರವಿತಾಮಹ ಮೂರು ಮಂಡಲ ಹಾಕಿ ನಾವು ಅದಕ್ಕೆ ಇಡುವಂತಹ ಮೂರು ಪುರ ಆ ಮೂರು ಪುರದಲ್ಲಿ ಇರುವವರು ಪಿತೃಗಳು ಪಿತಾಮಹರು ಪ್ರವಿತಾಮಹರುಗಳು ಆ ತ್ರಿಪುರರಿಗೆ ತೊಂದರೆ ಆಗತಕ್ಕಂತಹದ್ದು ಏನಿದೆ ಅದನ್ನು ಅರಿ ಸಮಾರ ಮಾಡುವವ ತ್ರಿಪುರ ಅರಿ ಅಂದ್ರೆ ರುದ್ರ ಆ ರುದ್ರನ ಒಳಗಿರತಕ್ಕಂತಹ ಭಗವಂತ ಜಯಾಪತಿಯಾದ ಸಂಕರ್ಷಣ ಜಯ ಕೊಡುವವ ಅಂತ ಆದಿತ್ಯಗ ಆದಿತ್ಯನ ಒಳಗೆ ಆದಿತ್ಯರ ಜನ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇದು ಮತ್ತೆ ಸಮಸ್ಯೆ ಶಬ್ದ ಆದಿತ್ಯ ಗ ಅಂದ್ರೆ ಆದಿತ್ಯರಲ್ಲಿ ಇರುವವ ಆದಿತ್ಯರಲ್ಲಿ ಇರುವವ ಅಂದ್ರೆ ಹನ್ನೊಂದು ಜನ ಆದಿತ್ಯರಲ್ಲಿ ಇರುವವಾ ಸರಿ ದಾಸ ಅರಿಯಮ ಪರ್ಜನ್ಯ ಇವರಲ್ಲೆಲ್ಲ ಇರುವವಾ ಸರಿ ಹೋಯ್ತು ಆದ್ರೆ ಉರುಗಾಯನಲ್ಲಿ ವಿಷ್ಣುವಿನಲ್ಲಿರುವವ ವಾಸುದೇವಾಗುವುದು ಹೇಗೆ ಮತ್ತೆ ಅದೇ ಅರ್ಥ ಆದಿತ್ಯಗ ಅಂದ್ರೆ ಆದಿತ್ಯ ಇರುವವ ಅಂತ ಹೀಗೆ ವ್ಯಾಖ್ಯಾನ ಮಾಡಬೇಕು ಉರುಗಾಯನಿಯಿಂದ ಅಭಿನ್ನನಾಗಿ ಇರುವವ ಅಂತ ಅದು ಹೌದು ತನ್ನಲ್ಲೇ ತಾನೇ ಇರುವವ ಅದನ್ನು ಹಿಂದೆ ಹೇಳಿದ್ದಾರೆ ನಮನಾರಿ ಕುಂಜರ ದೃಷ್ಟಾಂತ ಕೊಟ್ಟು ದಾಸರು ಹೇಳಿದ್ದಾರೆ ನವನಾರಿ ಕುಂಜರ ಮಾಡಿದರೆ ಹೇಗೆ ಭಗವಂತನದು ತನ್ನದೇ ಆ ಒಂದು ರೂಪದಲ್ಲಿ ತನ್ನದೇ ಒಂದು ರೂಪ ಇರ್ತದೆ ಹಾಗೆ ಉರುಗಾಯನಲ್ಲಿ ವಾಸುದೇವ ಎಂಬಂತಹ ರೂಪ ಸ್ವೇಮ ಎಂಬನೆ ಪ್ರತಿಷ್ಠಿತ ತನ್ನಲ್ಲಿ ತಾನು ನಿಂತಿದ್ದಾನೆ ಅಂತ ಹಾಗೆ ಕೊಟ್ಟಿಟ್ಟುಕೊಂಡು ವ್ಯಾಖ್ಯಾನ ಮಾಡಬೇಕು ಉಳಿದ ಹನ್ನೊಂದು ಜನರಲ್ಲಿ ಭಗವಂತ ನಿಯಾಮಕನಾಗಿ ಗ ಇರ್ತಾನೆ ಉರುಗಾಯನಲ್ಲಿ ಅಭಿನ್ನನಾಗಿ ಭಗವಂತ ಇರ್ತಾನೆ ಆದಿತ್ಯಗ ಅನಿರುದ್ಧನು ಅವನು ಅನಿರುದ್ಧ ಅಂತ ಹೇಳ್ತಾರೆ ಅದನ್ನೇ ದಾಸರ ಮುಂದೆ ವಿವರಿಸ್ತಾರೆ ತೋರಿಕೊಳ್ಳದೆ ಭಗವಂತ ಇದ್ದಾನೆ ಅನಿರುದ್ಧ ರೂಪದಿಂದ ಹೇಗಿದ್ದಾನೆ ತೋರಿಕೊಳ್ಳದೆ ನಾವು ಇರ್ತೇವೆ ಅಂದರೆ ಇನ್ನೊಬ್ಬರಿಗೆ ಗೊತ್ತಾಗಿಯೇ ಇರುವವರು ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲ ಅಂತಲೇ ಅರ್ಥ ಭಗವಂತ ಹಾಗಲ್ಲ ಇದ್ದಾನೆ ಅಂದ್ರೆ ಗೊತ್ತಿರದ ಹಾಗೇ ಇರುವವ ಅಲ್ರಿ ಗೊತ್ತಿರದ ಹಾಗೆ ಇದ್ರೆ ಅವನಿಗೆ ತೊಂದರೆ ಮಾಡೋದಿಲ್ವೋ ತೊಂದರೆ ಆಗುವುದಿಲ್ಲವೋ ಅವನಿಗೆ ಗೊತ್ತಾಗಿಲ್ ಯಾರೋ ಕೂತಿರ್ತಾರೆ ಗೊತ್ತಿದ್ರೆ ಸ್ವಲ್ಪ ನಾವು ಆತೇ ಈಚೆ ಅವಕಾಶ ಮಾಡಿಕೊಂಡು ಹೋಗ್ಲಿಕ್ಕಾಗತ್ತೆ ಗೊತ್ತಾಗದಿದ್ರೆ ಎಂತ ಮಾಡೋದು ಇವನಿಗೆ ದೇವ್ರಿಗೆ ಗೊತ್ತಾಗದೇ ಇರ್ತಾನೆ ಅಲ್ಲಿ ಚೆ ನಿ ಬಂದದ್ದೇ ಗೊತ್ತಾಗಿಲ್ಲ ದೇವರೇ ನೀನು ಏನು ಮಾಡಲಿಕ್ಕಾಗಿಲ್ಲ ಅಂತಂದ್ರೆ ದೇವರಲ್ಲಿ ನನಗೆ ಏನು ತೊಂದರೆ ಇಲ್ಲ ಅನಿರುದ್ಧ ಯಾರು ನಿರೋಧಕ್ಕೆ ಒಳಪಡುವವ ಅಲ್ಲ ಅವನಿಗೆ ನಿರೋಧ ಮಾಡೋರು ಯಾರೂ ಇಲ್ಲ ಅನಿರುದ್ಧ ಭಗವಂತ ಅಲ್ಲಿ ಇರ್ತಾನೆ ಅಂತ ಯಾಕಿರ್ತಾನೆ ಅನಿರುದ್ಧ ಅನಿ ಅಂದರೆ ಕ್ರಿಯೆಗಳು ಅದರಿಂದ ವೃದ್ಧ ಆ ಕ್ರಿಯೆಯನ್ನು ಅವರವರಿಗೆ ಮುಟ್ಟಿಸೋದಕ್ಕೋಸ್ಕರ ಭಗವಂತ ಇರ್ತಾನೆ ಅಂತ ತೋರಿಕೊಳ್ಳದೆ ಭಗವಂತ ಹೇಗಿರ್ತಾನೆ ಅವನು ಏನು ಹೆಸರು ಮತ್ತೆ ಮೂರು ರೂಪಗಳನ್ನು ಹೇಳ್ತಾರೆ ಕರ್ತ್ರೆ ಕರ್ಮ ಕ್ರಿಯ ನೆನಸಿಕೊಂಬ ತೊಂಬತ್ತಾರರಲ್ಲಿ ತೊಂಬತ್ ಮೂರು ಮಾತ್ರ ಆಗಿತ್ತು ಇಪ್ಪತ್ನಾಲ್ಕು ವಸು ಮೂವತ್ಮೂರು ರುದ್ರ ಮೂವತ್ತಾರು ಆದಿತ್ಯರಿಗೆ ಸಂಬಂಧಪಟ್ಟ ರೂಪ ಷಣ್ಣವತಿ ಆಗಬೇಕಾದ್ರೆ ಮತ್ತೆ ಮೂರು ಆಗಬೇಕು ಅದಕ್ಕೆ ಹೇಳಿದ್ರು ಕರ್ತೃ ಕರ್ಮ ಕ್ರಿಯ ನೆನಸಿಕೊಂಬ ಕರ್ತೃ ಎನಿಸಿಕೊಂಬ ಕರ್ಮ ಎನಿಸಿಕೊಳ್ತಾನೆ ಕ್ರಿಯಾ ಎನಿಸಿಕೊಳ್ತಾನೆ ಅವನಿಗೆ ಹೆಸರು ಕರ್ತೃ ಕರ್ಮ ಕ್ರಿಯಾ ಅಂತ ಭಗವಂತನಿಗೆ ಹೆಸರು ಶ್ರಾದ್ದಕ್ಕೆ ಸಂಬಂಧಪಟ್ಟಿರತಕ್ಕಂತಹದ್ದು ಕರ್ತೃಗಳು ಕರ್ಮಗಳು ಕ್ರಿಯ ಕರ್ತೃ ಅಂದ್ರೆ ಅದನ್ನು ಮಾಡುವವ ಅವನು ಕರ್ತೃ ಅಂತ ಕರ್ಮ ಅಂತಂದ್ರೆ ನಾವು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಕ್ಷನ್ ಅಂತ ಹೇಳೋದಿಲ್ಲ ಅದೇ ಕರ್ತೃ ಅಂದ್ರೆ ಕ್ರಿಯೆಯನ್ನು ಮಾಡುವವ ಅದನ್ನು ಸ್ವೀಕರಿಸುವವ ಕರ್ತೃ ಕರ್ಮ ಅಂತಂದ್ರೆ ಅದಕ್ಕೆ ಸಂಬಂಧ ಉಪಕರಣಗಳು ಕರ್ಮಗಳು ಸಾಮಗ್ರಿಗಳು ದರ್ಬೆ ಕುಶ ಅದೆಲ್ಲ ಬೇಕಾದ್ದು ಶ್ರಾದ್ದಕ್ಕೆ ಬೇಕಾದ್ದು ಒಂದು ತಿತಿ ಕಾಲ ಬೇಕು ನಮಗೆ ಆಫೀಸ್ ಉಂಟ್ರಿ ಏಳು ಗಂಟೆಯೊಳಗೆ ಪಿಂಡ ಪ್ರಧಾನಿ ಎಲ್ಲ ಆಗಬೇಕು ನನಗೆ ಆಗುದಿಲ್ಲರಿ ಅದೆಲ್ಲ ಅಷ್ಟು ಬೇಕಾಗುದಿಲ್ಲ ನೀವು ಬೇಡ ಇನ್ನೊಬ್ಬರ ಪುರಿತರ ಹತ್ರ ಹೋಗ್ತೇನೆ ಅವ ಹೇಳ್ತಾನೆ ಹೇಳೇನ್ರಿ ಆರೂವರೆಗೆ ಮುಗಿಸಿ ಬಿಡ್ತೇನೆ ಅದು ಆಗುದಿಲ್ಲ ಅಂತ ಹೇಳಿದ್ರು ಏನಾಗಬೇಕು ಶ್ರಾದ್ದ ಬರ್ಬೇಕು ಹೇಳಿದ್ದಷ್ಟು ನೀವು ಮಾಡ್ಬೇಕು ಅಂತ ಅಲ್ಲ ಬೈಬೇಡಿ ಮತ್ತೆ ನಾಳೆ ನನಗೆ ಅದು ಎಷ್ಟೊತ್ತಿಗೆ ಶ್ರಾದ್ದ ಮಾಡಬೇಕು ಅಂದ್ರೆ ಕುತಪ ಸ್ಥಿಲಾಹ ಅಂತ ಹೇಳ್ತಾರೆ ಶ್ರಾದ್ದ ಮಾಡಬೇಕಾದ್ರೆ ಕುತಪ ಅದೇನು ತಲೆ ಭಿಯಾಗಬೇಕು ಸೂರ್ಯ ನಡುನೆ ದಾಟಿ ಬರಬೇಕು ಕುತಪಕಾಲ ಬರಬೇಕು ಮಧ್ಯಾಹ್ನ ದಾಟಬೇಕು ಅದು ಕುತಪ ಪಿತೃಗಳು ಬರಬೇಕಲ್ಲ ಅಷ್ಟು ದೂರದಿಂದ ಅದು ನಮಗೆ ತಲೆ ಬಿತಿ ಮಾಡಿಯೇ ಬರ್ಬೌದು ಅವ್ರು ಕುತಪಃ ಭಾರಿ ತಾಪ ಆಗಬೇಕು ಕುತಪಕಾಲ ಬರಬೇಕು ಕುತಪಕಾಲದಲ್ಲಿ ಶ್ರಾದ್ದ ಮಾಡುವಂಥದ್ದು ಆ ಕಾಲ ತಿಥಿ ಎಷ್ಟು ಮುಖ್ಯ ಆ ಕುತಪಕಾಲನೇ ಬೇಕು ಆದ್ರಿಂದಲೇ ಶಾತದ ಬಗ್ಗೆ ನಮಗೆ ಬಾರಿ ಸಮಸ್ಯೆ ಇವತ್ತು ಮಾಡಬೇಕಾ ನಾಳೆ ಮಾಡಬೇಕಾ ಸಂಕಲ್ಪಕ್ಕೆಲ್ಲ ಉದಯಕ್ಕಿದ್ರೆ ಸಾಕು ಶ್ರಾದ್ದಕ್ಕಾಗುವಾಗ ತಾತ್ಕಾಲಿಕ ಆ ಕಾಲಕ್ಕೆ ಇರಬೇಕು ತಿಥಿ ತಿಥಿ ಆ ಕಾಲಕ್ಕೆ ಬರಬೇಕಾಗಿದ್ರೆ ಕುತಪಕಾಲ ಬರಬೇಕು ಕುತಪಕಾಲಕ್ಕೆ ಇವತ್ತುಂಟೋ ನಾಳೆ ಉಂಟೋ ನೋಡಿಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಅದರಿಂದ ಅದು ಆ ಕಾಲ ಅದು ಅತ್ಯಗತ್ಯವಾಗಿ ಬೇಕಾದ್ದು ದರ್ಬೆ ಬೇಕಾದ್ದು ದೌಹಿತ್ರ ಬರ್ಬೇಕಂತೆ ಮಗಳ ಮಗ ಬರ್ಬೇಕಂತೆ ಈ ಶ್ರಾದ್ದಕ್ಕೆ ಮತ್ತೆ ಎಲ್ಲಿ ಹೇಳುದಿಲ್ಲ ಇದಕ್ಕೆ ಭಾರಿ ಮುಖ್ಯವಾಗಿ ಹೇಳ್ತಾರೆ ಮೊಮ್ಮಗ ಬಂದ ಅಂದ್ರೆ ಶ್ರಾದ್ದ ಭಾರಿ ಅಂತ ತಿಲಾ ಎಳ್ಳು ಬೇಕೇ ಬೇಕು ಇಲ್ಲಿ ಎಳ್ಳು ಸಿಗುದಿಲ್ಲರಿ ನಾವು ಹ್ಯಾ ಮಾಡೋದು ಪಿಂಡ ಬೇಕೇ ಬೇಕು ತಿಲ ಬೇಕೇ ಬೇಕು ಅಂತ ದರ್ಬೆ ಸಿಗುದಿಲ್ಲ ಹೋಗ ಹಿಡ್ಕೊಂಡು ಹೋಗಿ ಅಷ್ಟೆ ಮತ್ತೇನು ಬೇಕಾದ್ದು ಹೀಗೆ ಕರ್ಮಗಳು ಹಾಗೆ ಕ್ರಿಯೆ ಕ್ರಿಯೆ ಅಂದ್ರೆ ಆಕ್ಷನ್ ಅದು ಮುಖ್ಯ ಅಯ್ಯೋ ಶ್ರಾದ್ದ ಅಂದ್ರೆ ಸುತ್ತಾಗ್ತದೆ ರೀ ಬೆನ್ನು ಎಲ್ಲ ಹೋಗಿಬಿಡುತ್ತೆ ಒಮ್ಮೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಒಮ್ಮೆ ನಿಲ್ಲಿ ಅಂತ ಹೇಳ್ತಾರೆ ಒಮ್ಮೆ ತಿರುಗಿ ಅಂತ ಹೇಳ್ತಾರೆ ಜನಿವಾರ ಆಚೆ ಮಾಡಿ ಅಂತ ಹೇಳ್ತಾರೆ ಈಚೆ ಮಾಡ್ತಾರೆ ಕೈ ಕಾಲು ತಲೆ ಎಲ್ಲದಕ್ಕೂ ಕೆಲಸ ಕೊಡ್ತಾರ್ರಿ ಕ್ರಿಯೆ ಕ್ರಿಯೆ ಕ್ರಿಯೆ ನಮಗೆ ಒಂದು ಕ್ರಿಯೆ ಆಗಿಬಿಡುತ್ತೆ ಅದು ಬೇಕಷ್ಟು ಕೆಲಸ ಇರ್ತದೆ ಅದು ಕ್ರಿಯೆ ಕರ್ತೃ ಕರ್ಮ ಕ್ರಿಯೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಶ್ರಾದ್ದದಲ್ಲಿ ಅದರ ಒಳಗೆ ಭಗವಂತ ಕರ್ತೃನೊಳಗೆ ಕರ್ತೃನಾಮಕನಾಗಿ ಕರ್ಮದ ಒಳಗೆ ಕರ್ಮನಾಮಕನಾಗಿ ಕ್ರಿಯಾದ ಭಗವಂತ ಇರ್ತಾನೆ ಅಂತ ಕರ್ತೃನೊಳಗೆ ಕರ್ತೃನಾಮಕನಾಗಿದ್ದಾನೆ ಕರ್ತೃ ಅಂದ್ರೆ ಕರ್ವತೀತಿ ಕರ್ತೃ ಎಲ್ಲವನ್ನೂ ಮಾಡುವವ ಆದ್ರೆ ನಮಗೆ ಕರ್ತೃ ಅಂತ ಹೆಸರು ನಾವು ಕರ್ತರು ಅಲ್ಲ ನಮಗೆ ಮಾಡ್ತಾ ಇರ್ತೇವೆ ಸುಸ್ತಾಯಿತು ಅಂತ ಮಲಗಿದ್ರೆ ಏನು ಮಾಡೋದು ಆ ದೇವರು ಪೂರ್ತಿಗೊಳಿಸಬೇಕು ಅವನು ಕರ್ತೃ ಕರ್ಮ ಆ ಪದಾರ್ಥಗಳು ಶ್ರಾದ್ದ ಆಗಬೇಕಾದರೆ ಕರ್ಮ ಆ ಕ್ರಿಯತೆ ಅನೇನೇತಿ ಕರ್ಮ ಇದು ಇದ್ರೆ ಮಾತ್ರ ಕೆಲಸ ನಡೆಯುವುದು ಅದು ಕರ್ಮ ಕ್ರಿಯೆ ಎಂದರೆ ಕರಣಂ ಕ್ರಿಯ ಮಾಡುವಿಕೆ ಇದರ ಒಳಗೆ ಭಗವಂತ ಮಾಡುವಿಕೆ ಮಾಡಿಸಿಕೊಂಡು ಆ ಮಾಡುವ ಮಾಡಲ್ಪಡತಕ್ಕಂಥ ಕ್ರಿಯೆಗೆ ಸಂಬಂಧಪಟ್ಟ ವಸ್ತುವಿನಲ್ಲಿ ಕರ್ಮನಾಮಕನಾಗಿ ಮಾಡತಕ್ಕಂತಹ ಯಜಮಾನಲ್ಲಿ ಕರ್ತೃನಾಮಕನಾಗಿ ಭಗವಂತ ಕೂತು ಶಣ್ಣವತಿ ತೊಂಬತ್ತಾರು ರೂಪಗಳಿಂದ ಭಗವಂತ ಕ್ರಿಯೆ ಮಾಡಿಸ್ತಾ ಇರ್ತಾನೆ ಹೀಗೆ ಭಗವಂತ ಬೇರೆ ಬೇರೆ ಬೇರೆ ಬೇರೆ ರೂಪಗಳಿಂದ ನೆಲೆಸಿ ನಿಂತು ಕೊನೆಗೆ ದಾಸರು ಹೇಳುತ್ತಾರೆ ಮೂರುವರೆ ಸಾವಿರದ ಮೇಲೆ ಅರ ಅರೆ ನೂರೈದು ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕಾಪಾಡುವನು ಸರ್ವ ಶರೀರಗಳು ಇದ್ದು ಅವರವರ ಪೆಸರಿಂದ ಕರೆತು ತಲಿ ಬಹಳ ಸೊಗಸಾಗಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ಮೂರುವರೆ ಸಾವಿರದ ಮೇಲೆ ಮೂರುವರೆ ಸಾವಿರ ಅಂದರೆ ಮೂರು ಸಾವಿರದ ಐನೂರು ಅರೆ ನೂರು ಅರೆನೂರು ಅಂದರೆ ಅರ್ಧ ನೂರು ಅರ್ಧ ನೂರು ಅದರ ಮೇಲೆ ಐದು ಅಂದರೆ ಮೂರುವರೆ ಸಾವಿರ ಮೂರು ಸಾವಿರದ ಐನೂರು ಅರೆನೂರು ಅಂದರೆ ಅದರ ಮೇಲೆ ಇದು ಮೂರು ಸಾವಿರದ ಐನೂರ ಐವತ್ತೈದು ಮೂರುವರೆ ಸಾವಿರದ ಮೇಲೆ ಅರೆ ನೂರೈದು ರೂಪದಿ ನೀವು ಫೋನ್ ಮಾಡಬೇಕಾದ್ರೆ ನಂಬರ್ ಕೊಟ್ಟದವರು ತ್ರೀ ಡಬಲ್ ಫೈವ್ ತ್ರೀ ತ್ರಿಬಲ್ ಫೈವ್ ಅಂತ ನಂಬರ್ ಕೊಟ್ಟದವರು ಮೂರುವರೆ ಸಾವಿರದ ಮೇಲೆ ರೂಪದಿ ಭಗವಂತ ಮೂರು ರೂಪದಿಂದ ಭಗವಂತ ಇಲ್ಲಿರ್ತಾನೆ ಈ ಸಂಖ್ಯೆಗಳನ್ನು ಹೇಳುವ ಕ್ರಮ ಪ್ರಾಯಶ ಹೀಗಿರುತ್ತದೆ ಸಂಖ್ಯ ಅಂಕಾನ ವಾಮತೋ ಗತಿ ಇಂತ ಪ್ರಾಯಶಃ ನಿಯಮ ಇರುವಂತಹ ಈ ಅಂಕೆಗಳನ್ನೆಲ್ಲ ಹೇಳುವಾಗ ಅದು ತಿರುಗಮುರುಗವಾಗಿ ಓದುವಂತಹದ್ದು ಕ್ರಮ ಈಗ ಉದಾಹರಣೆಗೆ ಹೇಳ್ತೇನೆ ನೋಡಿ ದೀಪ ಇದೆ ದೀಪದಲ್ಲಿ ಭಗವಂತನ ಎಷ್ಟು ರೂಪ ಅಂದ್ರೆ ಹದಿಮೂರು ರೂಪ ಅಂತ ನೀವು ಹೇಳ್ತೀರಿ ಹದಿಮೂರು ನೆನಪಿಟ್ಟುಕೊಳ್ಳೋದು ಹೇಗೆ ದೀಪ ದಿ ಅಂದ್ರೆ ತಾತಾ ದ ಮೂರು ದಿ ಇದು ಪ ಅಂದ್ರೆ ಪವರ್ಗ ಪಂದ್ರೆ ಒಂದು ಪ ಅಂದರೆ ಒಂದು ದಿ ಅಂದರೆ ಮೂರು ನಾವು ಓದಿದಾಗೆ ಹೇಳಿದರೆ ದಿ ಅಂದರೆ ಮೂರು ಪ ಅಂದ್ರೆ ಒಂದು ಮೂವತ್ತೊಂದಾಗಬೇಕು ಮೂವತ್ತೊಂದಲ್ಲ ಅದಕ್ಕೆ ಹದಿಮೂರು ಅಂತ ಅರ್ಥ ಅದು ಹೇಗೆ ಅಂದರೆ ಅಂಕಾನ ವಾಮತೋ ಗತಿಯಿಂದ ಈಚೆಯಿಂದ ಲೆಕ್ಕ ಮಾಡಿಕೊಂಡು ಬರೀಬೇಕು ಬರೆಯುವ ಕ್ರಮ ಹಾಗೆ ಅವರು ಬರೆಯುವಾಗ ದೀಪ ಅಂತ ಬರೆದ್ರೆ ಓದುವಾಗ ಹೀಗೆ ಓದ್ಬೇಕು ಅದು ದೀಪ ಅಂತ ಅದು ಕ್ರಮ ಅದು ಬಾರಿ ರಹಸ್ಯ ನಮ್ಮ ಹಿಂದಿನವರೆಲ್ಲ ಗುಟ್ಟು ಮಾಡುವ ಕ್ರಮ ಅಂದ್ರೆ ಹಾಗೆ ಈ ಗಣಪತಿಯ ಮಂತ್ರ ಹೇಳ್ತಾರೆ ಎಷ್ಟು ಗುಟ್ಟಾಗಿ ಹೇಳ್ತಾರೆ ಆಚಾರ್ಯರು ಅಂತ ಅಂದ್ರೆ ಮೋನೆಯ ಪ್ರಪ್ರಕ್ಷಿ ಅಂತ ಹೇಳ್ತಾರೆ ಎಂಥದೋ ಗೊತ್ತಾಗುದಿಲ್ಲ ಈ ಉರ್ದು ಬರದಾಗೆ ಉಂಟು ಮೋನೆಯ ಪ್ರಪ್ರಕ್ಷಿ ನೀವು ಬರ್ಕೊಂಡು ಹೋಗಿ ಮನೆಯಲ್ಲಿ ಓದಿ ಮೋನೆಯ ಪ್ರಪ್ರಕ್ಷಿ ಅಂದ್ರೆ ಎಂಥದ್ದು ಅದು ಗಣಪತಿಯ ಮಂತ್ರ ಅದು ಕ್ಷಿಪ್ರಪ್ರಸಾದಾಯ ನಮಃ ಅಂತ ಇರುದಷ್ಟೇ ಅದು ಹೇಳಿದ್ರೆ ಮೋನೆಯ ಪ್ರಪ್ರಕ್ಷಿ ಅದು ಅವರಿಗೆ ಮಾತ್ರ ಗೊತ್ತು ಹೇಳುವವರಿಗೆ ಮಾತ್ರ ಅದು ರಹಸ್ಯ ಭಾರಿ ಗುಟ್ಟಾಗಿ ಹೇಳುವಂತಹದ್ದು ಅಂತ ಹಾಗಾಗಿ ಹಿಂದಿನವರೆಲ್ಲ ಈ ಸಂಖ್ಯೆಯನ್ನೆಲ್ಲ ಹೇಳುವಾಗ ಅದು ಗುಟ್ಟಾಗಿ ಹೇಳುವ ಕ್ರಮ ಹೇಗೆ ಅಂತಂದ್ರೆ ಶಬ್ದ ಹೇಳೋದು ಆ ಶಬ್ದ ಹೇಳಿದ್ರೆ ತಿರ್ಗಾಮರುಗ ಓದಿದ ಸಂಖ್ಯೆ ಸಿಗ್ತಿತ್ತು ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಾಗ್ತಿತ್ತು ದೀಪ ದೀಪ ಅಂದರೆ ಭಗವಂತನ ಹದಿಮೂರು ರೂಪಗಳು ಅದು ಜಗತ್ತನ್ನು ಬೆಳಗಿಸುವಂತಹದ್ದು ಆ ಲೆಕ್ಕ ಇಟ್ಟುಕೊಂಡ್ರೆ ಅಂಕ ನಮ್ಮ ಅಂತ ಇಟ್ಟುಕೊಂಡ್ರೆ ಜನಾರ್ದನ ಅಂತ ಬರೆದರೆ ರೂಪಾಯಿ ಎಷ್ಟಾಗಬೇಕಂದ್ರೆ ಐದು ಸಾವಿರದ ಐನೂರ ಐವತ್ತ ದಾಸರು ಹೇಳ್ತಾರೆ ಮೂರು ಸಾವಿರದ ಐನೂರ ಐವತ್ತೈದು ಯಾಕಂದ್ರೆ ಇದು ಗುಟ್ಟಲ್ವಾ ರಹಸ್ಯ ಆದ್ರಿಂದಲೇ ಕೆಲವು ತಪ್ಪಿಸಿ ಹೇಳ್ತಾನೆ ಅಂಕಹನ ವಾಮತೋಗತಿ ಅಂತ ಹೇಳದೆ ಅಂಕಹನ ಹೇಗೆ ಬರೀತೇವೆ ಹಾಗೆ ಓದುವುದು ಅಂತ ಅಂದ್ರೆ ಇದಕ್ಕೆ ಪರಂಪರೆಯ ಉಪದೇಶ ಇದಕ್ಕೆ ಬೇಕು ಅನ್ನೋದು ಇದರಲ್ಲಿ ಮುಖ್ಯವಾದ ಅಂಶ ಹೀಗೆ ಭಗವಂತನ ರೂಪಗಳನ್ನು ಇಲ್ಲಿ ಚಿಂತನೆ ಮಾಡಿದ್ರೆ ಏನಾಗುತ್ತೆ ಅದರ ಫಲಶ್ರುತಿಯನ್ನು ಇಲ್ಲಿ ಹೇಳ್ತಾರೆ ಸೂರಿಗಳು ಮಾಡುವ ಸಮರಾಧನೆಗೆ ವಿಘ್ನಗಳು ಬಾರದಂತೆ ನಮ್ದು ಏನಾದ್ರೂ ಕಾರ್ಯಕ್ರಮಗಳಾದ್ರೆ ಅದಕ್ಕೆ ವಿಘ್ನ ಬರಬಾರದು ಅಂತ ಆದ್ರೆ ಈ ಶ್ರಾದ್ದ ಚೆನ್ನಾಗಿ ಮಾಡಬೇಕು ಅಲ್ಲಿರ್ತಕ್ಕಂತಹ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಅಂದ್ರೆ ಪಿತೃಗಳಿಗೆ ಮಾಡಬೇಕಾದ ನಾವು ಸರಿಯಾಗಿ ಮಾಡಿದ್ರೆ ನಮ್ದು ಯಾವುದೇ ಕಾರ್ಯಕ್ರಮಗಳಿಗೆ ವಿಘ್ನ ಬರುವುದಿಲ್ಲ ಅಂದ್ರೆ ಶ್ರಾದ್ದಕ್ಕೆ ವಿಘ್ನ ಬರುವುದಿಲ್ಲ ಅಂತ ಅಲ್ಲ ನಮ್ದು ಯಾವುದೇ ಮನೆಯ ಕಾರ್ಯಕ್ರಮಗಳಿಗೆ ತೊಂದರೆ ಆಗುವುದಿಲ್ಲ ಅಂತ ಅಂದ್ರೆ ಪಿತೃಗಳಿಗೆ ತೊಂದರೆ ಮಾಡ್ಲಿಲ್ಲ ಅಂತಂದ್ರೆ ಪುತ್ರರಿಗೂ ತೊಂದರೆ ಆಗುವುದಿಲ್ಲ ಅವರಿಗೆ ತೊಂದರೆ ಮಾಡಿದ್ರೆ ಅದೇ ಫಲ ನಮ್ಗೆ ಅಪ್ಪ ಬದುಕುವಾಗ ನಾವು ಉಪದ್ರವ ಕೊಟ್ಟರೆ ನಮ್ಮ ಮಕ್ಕಳು ಬದುಕುವಾಗ ಏನ್ ಮಾಡಬೇಕು ಮಾಡ್ತಾರೆ ಸೂರಿಗಳು ಮಾಡುವ ಅದಕ್ಕೆ ಅವರು ಹೇಳುದು ಸೂರಿಗಳು ಮಾಡುವ ಸಮಾರಾಧನೆಗಳಿಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಪ್ರಕಾರ ಸಮಾರಾಧನೆ ಅಂದರೆ ಎಲ್ಲವೂ ಬಂತು ಬರೀ ಊಟ ಅಂತ ಅಲ್ಲ ಸಮಾರಾಧನೆಗೂ ಅಲ್ಲಿ ನಡೆಯುವ ಊಟಕ್ಕೂ ವಿಘ್ನ ಮಾಡುವುದಿಲ್ಲ ಸಮ ಆರಾಧನೆ ಜೀವನದ ಆರಾಧನೆ ಅದಕ್ಕೂ ವಿಘ್ನ ಬಾರದಂತೆ ಭಗವಂತ ರಕ್ಷಣೆ ಮಾಡ್ತಾನೆ ವಿಘ್ನಗಳು ಬಾರದಂತೆ ಬಹುಪ್ರಕಾರದಿಂದ ಕಾಪಾಡುವನು ಯಾರು ಅವ ಕರಾರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ದಾಸರು ಖರಾ ಅರಿ ಅವನಿಗೆ ಹೆಸರು ಖರಾ ಅರಿ ಖರ ಅಂತಂದರೆ ಅವನನ್ನು ಸಂಹಾರ ಮಾಡಿದಂತಹ ಭಗವಂತ ದುಷ್ಟರನ್ನು ಖಳರನ್ನು ಸಂಹಾರ ಮಾಡಿದಂತಹವ ದುಷ್ಟ ಮಾಡಿದವ ಖರ ಅರಿ ನಮ್ಮ ಶ್ರಾದ್ದಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಿಗೆ ವಿಘ್ನ ಮಾಡುವವ ಅವನೊಬ್ಬ ಖರ ಅದಕ್ಕೆ ಭಗವಂತ ಅರಿ ಈ ಎಲ್ಲ ಸುದ್ದಿ ಹೇಳೋರು ಇರ್ತಾರಲ್ಲ ಫೋನ್ ಮಾಡೋರೆಲ್ಲ ಸುದ್ದಿ ಮುಟ್ಟಿಸೋರೆಲ್ಲ ಈ ಸಂದರ್ಭಕ್ಕೆ ಬರುದು ಅಲ್ಲಿವರೆಗೆ ಬರುವುದಿಲ್ಲ ಅವರು ಅನಿವಿತ್ಯ ಬಂಧುಗಳವರೆಲ್ಲ ಈ ಸಂಬಂಧಕ್ಕೆ ಸಂಬಂಧ ಆದಾಗ ಮಾತ್ರ ಬರ್ತಾರೆ ಶ್ರಾದ್ದ ಆಗಬೇಕು ಎಲ್ಲ ಬ್ರಾಹ್ಮಣರಿಗೆ ಹೇಳಿ ಆಗಿದೆ ಹೇಳ್ತಾರ ರೀ ನಿಮ್ಗೆ ತೂತ ಕಾ ಮೃತಾ ಶೌ ಚಾ ಪಿಂಡ ಹಾಕುದು ಅಂತ ಅದಕ್ಕೆ ಹೇಳ್ತಾರೆ ಕರ ರೀತಾ ವಿಘ್ನ ಬಾರದಿದ್ದಾಗೆ ಮಾಡ್ತಾನೆ ನಮ್ಮಲ್ಲಿ ಸಂಪ್ರದಾಯ ಇದೆ ಹವಿಸ್ತು ಇಟ್ಟ ಮೇಲೆ ಮತ್ತೆ ಮೃತ ಶೌಚ ಇಲ್ಲ ಪಿಂಡ ಪ್ರದಾನ ಮಾಡಿ ಕೃಷ್ಣಾರ್ಪಣೆ ಬಿಡುವ ತನಕ ಆ ಶೌಚ ಇಲ್ಲ ಯಾಕೆಂದ್ರೆ ಜನಾರ್ದನ ಬಂದರೆ ವಿಘ್ನ ಬಾರದಂತೆ ನಡೆಸುವನು ವಿಘ್ನ ಬಾರದಿದ್ದ ಹಾಗೆ ಮಾಡ್ತಾನೆ ಅಂತವನು ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಖರಾರಿ ಕಾಪಾಡುವನು ಸರ್ವ ಶರೀರಗಳು ಒಳಗೆ ಇದ್ದು ಅವರವರ ಪೆಸರಿಂದ ಕರೆಸುತ್ತಾರೆ ಇದೊಂದು ಮುಖ್ಯವಾದ ಅಂಶ ಈ ಪಿಂಡ ಪ್ರದಾನ ಮಾಡುವಾಗ ನಾವೇನು ಹೇಳ್ತೇವೆ ನಿಮ್ಮ ಅಪ್ಪನ ಹೆಸರು ಹೇಳಿ ತಾತನ ಹೆಸರು ಹೇಳಿ ಹೇಳ್ತಾರೆ ಪುರೀತರೇ ಹೇಳ್ತಾರೆ ಅಸ್ಮತ್ ಪಿತರಂ ಇದಾಮಕೃಷ್ಣ ಶರ್ಮಾನಂ ಅದು ಪುರೀತರ ಅಪ್ಪನೇ ಹೆಸರಲ್ಲ ಅದು ಪಿಂಡ ಹಾಕುವನೇ ಹೆಸರು ಇವನೇ ಹೇಳ್ಬೇಕು ಅಸ್ಮತ್ ಪಿತರ ಇವೇ ಹೇಳಬೇಕು ಪಾಪ ಗ್ರಾಚಾರ ಪುರೀತರ ಹೇಳ್ಬೇಕು ಅಸ್ಮತ್ ಪಿಧರ್ಮ್ ಅವ್ರು ಹೇಳ್ತಾರೆ ಹೇಳಿ ಹೇಳಿ ಅಂತ ಹೇಳ್ತಾನೆ ಅದು ಹೇಳಿಕ್ಕಾಗುದಿಲ್ಲ ಅವನಿಗೆ ಎಲ್ಲ ನೀವೇ ಮಾಡ್ರಿ ನನಗೆ ಎಲ್ಲ ನೀವೇ ಹೇಳಿ ಎಂತ ನೀವೇ ಹೇಳಿ ಅಸ್ಮತ್ಪಿತರ ಅವರ ಅಪ್ಪನಿಗೆ ಶ್ರದ್ದ ಹಾಕುದಾ ಬರೀ ದುರಂತ ಅದು ಹೆಸರು ಹೇಳಬೇಕಾದ ಎಷ್ಟರವರೆಗೆ ಬಂದಿದೆ ಅಂತಂದ್ರೆ ಕಾಗದ ಬರೀತಾರೆ ನೋಡಿ ನಮ್ಮ ಅಪ್ಪನಿಗೆ ಪಿಂಡ ಹಾಕಿ ಅದರ ಪ್ರಸಾದ ಕಲಿಸಿಕೊಡಿ ಎಂತದ್ದು ಪಿಂಡ ಕಲಿಸಿಕೊಡ್ದ ಪ್ರಸಾದ ಇದೆಲ್ಲ ಆಗುದಿಲ್ಲ ಅದು ಅವರವರ ಹೆಸರು ಹೇಳಿ ಅವರವರೇ ಮಾಡಬೇಕಾದ್ದು ಇದಕ್ಕೆ ಶ್ರದ್ಧೆ ಮುಖ್ಯವಾಗಿ ಬೇಕಾದ್ದು ಅಲ್ರಿ ಟೈಮ್ ತುಂಬ ಬೇಕಾಗುತ್ತೆ ಶ್ರದ್ಧೆ ಬೇಕು ರೀ ಕಾಲ ಬೇಕು ಅದೇ ಐದು ನಿಮಿಷದಲ್ಲಿ ಪಿಂಡ ಪ್ರದಾನ ಮಾಡೋದು ಹೇಗೆ ಮಾಡ್ಲಿಕ್ಕೆ ಆಗತ್ತಾ ಆಗುದಿಲ್ಲ ಅವ್ರು ಹೇಳಿಕೊಡ್ತಾರೆ ನಾವೇ ಕಲತಿರ್ಬೇಕು ಅವ್ರು ಹೇಳಿಕೊಡ್ತಾರೆ ಆಮೇಲಾದ್ರೂ ಹೇಳಬೇಕಾದ್ದು ನಮ್ಮ ತಂದೆ ಮುತ್ತಾತ ತಾತ ಅವರ ಹೆಸರು ಹೇಳಿ ಅವರ ಒಳಗಿದ್ದ ಭಗವಂತನನ್ನು ಸ್ಮರಣೆ ಮಾಡಿ ನಾವು ಕೊಡಬೇಕಾಗಿರತಕ್ಕಂಥದ್ದು ಅದನ್ನು ದಾಸರು ನೆನಪಿಸ್ತಾರೆ ಅವರವರ ಹೆಸರಿಂದ ಕರೆಸು ತಲೀಯಿಂದ ನಾವು ಹೇಳುವುದು ನಮ್ಮಅಪ್ಪನ ಹೆಸರು ಅದು ಮುಟ್ಟುದು ಭಗವಂತನಿಗೆ ಕೇಳ್ತಾನೆ ದೇವರು ಪರವಾಗಿಲ್ಲ ಅಂತ ನಿನ್ನ ಅಪ್ಪನ ಹೆಸರು ಹೇಳು ಹೇಳಿದ್ರೆ ಅದು ಹೆಸರು ಇನ್ನೊಬ್ಬರ ಹೆಸರು ಅಲ್ಲಲ್ವ ನಾಮಕರಣ ಮಾಡುವಾಗ ಆ ಹೆಸರೇ ಇಡ್ತೇವೆ ಹೆಸರು ಏನೇನೇ ಇಡಿ ಅದಕ್ಕೆ ಪುರೋಹಿತರು ಸ್ವಲ್ಪ ತಯಾರಾಗಿದ್ದಾರೆ ಈಗ ನೀವು ಏನೇ ಹೆಸರಿಡಿ ಅವ್ರದ್ದು ಅವ್ರದ್ದು ಹೆಸರು ಇಡ್ಲಿಕ್ಕೆ ಉಂಟು ಅವ್ರಿಗೆ ನಾಮ ನಕ್ಷತ್ರ ನಾಮ ಅದೆಲ್ಲ ಬೇರೆ ಬೇರೆ ನಾಮಗಳೆಲ್ಲ ಇಡ್ಲಿಕ್ಕೆ ಉಂಟು ಆ ನಾಮ ಉಂಟು ಅನ್ನೋದು ಭಗವಂತನ ಹೆಸರಾಗಿರ್ತಾರೆ ಆ ಹೆಸರಿನಿಂದ ಭಗವಂತನನ್ನೇ ನಾವು ಕರೆಯುವ ಅವರವರ ಹೆಸರಲ್ಲಿ ಭಗವಂತನನ್ನೇ ನಾವು ಆಹ್ವಾನ ಮಾಡುವಂತಹದ್ದು ಒಟ್ಟು ಈ ಶ್ರಾದ್ದದ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಅಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಹರ ಕಾರ್ಯ ತಿಥಿಯ ದಿವಸವನ್ನು ಶ್ರದ್ಧೆಯಿಂದ ನಾವು ಮಾಡಬೇಕಾದ್ದು ಅದನ್ನು ನಾವು ಮುಟ್ಟಿಸಿತು ವಸುರುದ್ರ ಆದಿತ್ಯರ ಒಳಗಿದ್ದ ಪ್ರದ್ಯುಮನ ಸಂಕರ್ಷಣ ವಾಸುದೇವ ರೂಪಿಯಾದ ಭಗವಂತನ ಮೂಲಕ ಅದು ಜನಾರ್ದನ ರೂಪ ಅದು ಎಲ್ಲೆಲ್ಲಿದೆ ಅಲ್ಲಲ್ಲಿ ಅವರಿಗೆ ಮುಟ್ಟಿಸಿ ಅವರವರನ್ನು ಸಂತೃಪ್ತಿ ಅದು ಗೊಳಿಸ್ತಾನೆ ಅವರವರ ಇಷ್ಟಾರ್ಥವನ್ನು ನೆರೆಸ್ತಾನೆ ಅಷ್ಟೇ ಅಲ್ಲ ನಮಗೂ ಅನುಗ್ರಹ ಮಾಡ್ತಾನೆ ನಮಗೂ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುತ್ತಾನೆ ಆದ್ದರಿಂದ ಇದನ್ನು ತಪ್ಪದೆ ತಿಳಿದು ಅನುಸಂಧಾನಪೂರ್ವಕವಾಗಿ ನಾವು ಮಾಡಬೇಕಾಗಿರತಕ್ಕಂಥದ್ದು ಅಂತ ಈ ಪಿತೃಸಂಧಿಯಲ್ಲಿ ಹೇಳಿ ಇನ್ನು ಬೃಹಧಾರಣೆಗ ಉಪನಿಷತ್ತಲ್ಲಿ ಹೇಳೋದಕ್ಕ ಸಪ್ತಾನ್ನ ವಿದ್ಯೆ ಇದರ ಬಗ್ಗೆಲ್ಲ ಉಪಾಸನೆಯ ಮುಖಗಳನ್ನು ಬಹಳ ವಿಶ್ಲೇಷಣೆ ಮಾಡ್ತಾರೆ ಮತ್ತೆ ನಾಳೆ ಸೇರಿದಾಗ ನೋಡೋಣ